ಉಪನ್ಯಾಸದಲ್ಲಿ ಈ ಗೀತಾಚಾರ್ಯನ ಬದುಕು ಹೇಗೆ ಅವನ ಉಪದೇಶಕ್ಕೆ ತಾಳೆ ಆಗ್ತದೆ ಅನ್ನೋದನ್ನ ನೋಡ್ತಾ ಬಂದ್ವಿ ಯಾವ ರೀತಿ ಆತ ನಿರ್ಭಯನಾಗಿದ್ದ ಯಾವ ರೀತಿಯಾದಂತಹ ಮಾನ ಹಾಗೂ ಅಪಮಾನಗಳಿಗೆ ಸಮಚಿತ್ತವನ್ನು ಹೊಂದಿ ಅವೆರಡನ್ನೂ ಕೂಡ ಅವು ಅವುಗಳ ಸ್ತರದಲ್ಲೇ ಅವುಗಳನ್ನು ಸ್ವೀಕರಿಸ್ತಾ ಬಂದ ಯಾವುದನ್ನು ತಿರಸ್ಕರಿಸಲಿಲ್ಲ ಮತ್ತು ಇನ್ನಿತರ ವಿಚಾರಗಳನ್ನು ನಾವು ನೋಡ್ತಾ ಬಂದ್ವಿ ಶ್ರೀ ಕೃಷ್ಣ ನಮಗೆ ಆರನೆಯ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಧ್ಯಾನದ ಪ್ರಕಾರವನ್ನು ಉಪದೇಶ ಮಾಡಿದನೋ ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು ಯಾವ ಆಸನವನ್ನು ಉಪಯೋಗಿಸಬೇಕು ಎಂತಹ ಜಾಗವನ್ನು ಆಶ್ರಯಿಸಿ ಧ್ಯಾನವನ್ನು ಮಾಡಬೇಕು ಧ್ಯಾನ ಮಾಡುವಾಗ ಯಾವ ಪ್ರಕ್ರಿಯೆ ನಡೀತದೆ ಅನ್ನೋದನ್ನೆಲ್ಲ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಆರನೆಯ ಅಧ್ಯಾಯದಲ್ಲಿ ಅದಕ್ಕೆ ಧ್ಯಾನ ಯೋಗ ಅಂದರೆ ನಂತರ ಬಂದಂತಹ ಆಚಾರ್ಯರು ಹೆಸರುಗಳನ್ನ ಕೊಟ್ಟಿರ್ತಾರೆ ಯಾವ ಒಂದು ಅಧ್ಯಾಯಕ್ಕೂ ಕೂಡ ಹೆಸರು ಇರಲಿಲ್ಲ ನಂತರ ಆಯಾ ಅಧ್ಯಾಯದಲ್ಲಿ ಯಾವ ಯಾವ ವಿಷಯವನ್ನು ಮುಖ್ಯವಾಗಿ ಪ್ರಸ್ತಾಪಿಸಲಾಗಿದೆಯೋ ಆ ಅಧ್ಯಾಯವನ್ನ ಒಂದು ಹೆಸರಿಟ್ಟು ಕರಿಬೇಕು ಇಲ್ಲದೆ ಹೋದರೆ ಈ ಅಧ್ಯಾಯ ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಅಂದರೆ ಒಂದೊಂದು ಇದರಲ್ಲಿ ಒಂದೊಂದು ಅಧ್ಯಾಯ ಇರೋದ್ರಿಂದ ಪ್ರಕ್ಷಿಪ್ತ ಇದ್ರೆ ಗೊತ್ತಾಗುದಿಲ್ಲ ಮಧ್ಯೆ ಸೇರಿಸಿದ್ರೆ ಹೀಗಾಗಿ ಆ ಅಧ್ಯಾಯಕ್ಕೊಂದು ಹೆಸರು ಕೊಟ್ಟು ಆ ಹೆಸರಿನಿಂದ ನಾವು ವ್ಯವಹಾರ ಮಾಡೋದು ಸುಲಭ ಅಂತ ತಿಳಿದು ನಂತರ ಬಂದಂತಹ ಬೇರೆ ಬೇರೆ ಆಚಾರ್ಯರು ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಹೆಸರನ್ನ ಕೊಡ್ತಾ ಬಂದಿದ್ದಾರೆ ಆದ್ದರಿಂದ ಎಲ್ಲ ಕಡೆ ಎಲ್ಲ ಪುಸ್ತಕದಲ್ಲಿ ಒಂದೇ ಹೆಸರು ಇರಬೇಕು ಅನ್ನುವಂಥ ನಿಯಮವೇನೂ ಇಲ್ಲ ನೀವು ನೋಡ್ಬೋದನ್ನು ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಹೆಸರು ಕೊಟ್ಕೊಂಡು ಹೋಗಿರ್ತಾರೆ ಯಾಕೆ ಅಂದರೆ ಅವರವರಿಗೆ ಅದದು ಸರಿ ಅಂತ ಅನ್ನಿಸ್ತದೆ ಅದೇನೆ ಇರಲಿ ಈ ಆರನೇ ಅಧ್ಯಾಯ ಧ್ಯಾನ ಯೋಗವನ್ನು ವಿವರಿಸುವಾಗ ಕೃಷ್ಣ ಯಾವ ರೀತಿ ಗಾಳಿ ಇಲ್ಲದೇ ಇರುವಂತಹ ನಿರ್ವಾತ ಪ್ರದೇಶದಲ್ಲಿ ಉರಿಯುತ್ತಿರುವಂತಹ ದೀಪ ಒಂದೇ ಸಮನೆ ಯಾವ ರೀತಿ ಬೆಳಗುತ್ತಾ ಇರ್ತದೋ ಆ ರೀತಿ ಯಾವುದೇ ಮನಸ್ಸಿನ ಕಷಾಯಗಳ ಹೊಡೆತವಿಲ್ಲದಂತೆ ಆಸೆಗಳ ಪೂರ್ವ ಸಂಸ್ಕಾರಗಳ ಹೊಡೆತವಿಲ್ಲದಂತಹ ಮನಸ್ಸು ತನ್ನ ಆತ್ಮನಲ್ಲಿ ತಾನೇ ನಿಂತು ಈ ದೀಪದಂತೆ ಅಲ್ಲಾಡ್ತ ಅಲ್ಲಾಡದೇ ಇರುವಂತಹ ದೀಪದಂತೆ ಯಾವಾಗ ಇರ್ತದೆಯೋ ಆವಾಗ ಆ ಧ್ಯಾನ ಮಾಡುವಂತಹ ವ್ಯಕ್ತಿಗೆ ಅಲ್ಲಿ ಅತಿಶಯವಾದಂತಹ ಆನಂದ ಪ್ರಾಪ್ತಿ ಮತ್ತು ಜ್ಞಾನಪ್ರಾಪ್ತಿ ಉಂಟಾಗುತ್ತೆ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾನೆ ಹೀಗಿರಬೇಕಾದ್ರೆ ನಮಗೆ ಶ್ರೀಕೃಷ್ಣನ ಜೀವನವನ್ನು ಯಾರು ಸೂಪರ್ಫಿಷಿಯಲ್ ಆಗಿ ಓದಿರ್ತಾರೋ ಅವರಿಗೆ ಒಂದು ಸಂಶಯ ಬಂದೇ ಬರುತ್ತೆ ಶ್ರೀಕೃಷ್ಣ ಇದನ್ನೆಲ್ಲ ಏನೋ ಬೋಧಿಸ್ತ ಅವನು ಯಾವತ್ತಾದರೂ ಕೂತ್ಕೊಂಡು ಧ್ಯಾನ ಮಾಡಿದ್ದಾನ ಯಾವಾಗ್ರು ಬೆಣ್ಣೆ ಕಲಿಯೋದು ಸೀರೆ ಕಲಿಯೋದು ಬರೀ ಇದರಲ್ಲೇ ಅವನು ವ್ಯಸ್ತವಾಗಿದ್ದಲ್ಲ ಯಾವತ್ತಾದರೂ ಅವನು ಧ್ಯಾನವನ್ನು ಮಾಡಿದ್ನ ಅಂತ ಹೇಳಿದ್ರೆ ಅದಕ್ಕೆ ಮಹಾಭಾರತದಲ್ಲೇ ನಮಗೆ ಯುಧಿಷ್ಠಿರನ ಎದುರುಗಡೆ ಸಾಕ್ಷಾತ್ತಾಗಿ ಆ ಕೃಷ್ಣನ ಧ್ಯಾನದ ವರ್ಣನೆ ಬರ್ತದೆ ಎಲ್ಲ ಈ ಮಹಾಭಾರತದ ಈ ಉದ್ಯೋಗ ಪರ್ವ ಆ ಪರ್ವದಲ್ಲಿ ಯು ಯುದ್ಧಕ್ಕೆ ಹೊರಡಬೇಕು ಈ ಮುಂಚೆ ಭೀಷ್ಮನ ಒಂದು ಬಿಡಾರಕ್ಕೆ ಹೋಗಬೇಕು ಅನ್ನುವಂತಹ ಮಾರ್ನಿವ ಭೀಷ್ಮಾಚಾರ್ಯರನ್ನು ಪಾಂಡವರನ್ನ ಕರ್ಕೊಂಡು ಹೋಗಬೇಕು ಇವನು ಕೃಷ್ಣ ಅಂತಿರಬೇಕಾದ್ರೆ ಎಲ್ಲ ಅಲ್ಲಿ ಸೇರಿರಬೇಕಾದ್ರೆ ಬೆಳಗ್ಗಿನ ಹೊತ್ತು ಉಷ ಕಾಲದಲ್ಲಿ ಯುದಿಷ್ಠಿರ ಕೇಳಬೇಕು ಅಂತ ಹೇಳಿ ಕೃಷ್ಣನ ಬಳಿಗೆ ಬರ್ತಾನೆ ಅವನು ಬಿಡಾರಕ್ಕೆ ಬರ್ತಾನ ಅಲ್ಲಿ ಬಂದಾಗ ಅವನು ಏನು ನೋಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡಿದ್ದಾನೆ ಪದ್ಮಾಸನ ಹಾಕ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡು ಆ ಯಾವ ರೀತಿಯಲ್ಲಿ ಅಲ್ಲಿ ವರ್ಣಿತವಾಗಿದೆಯೋ ಭಗವದ್ಗೀತೆಯಲ್ಲಿ ಭ್ರೂ ಮತ್ತು ನಾಸಿಕಾಗ್ರದಲ್ಲಿ ತನ್ನ ದೃಷ್ಟಿಯನ್ನು स्थिगी आता बाह्यशून्यन बाह्यज्ञान शून्यन तदेक चिंत्र ध्यान आ वर्णन युधिष्ठे हेतने निग्रहीतो वायुस्ते पंचकर्मा शरीरग इंद्रिया प्रसन्ना मनसि स्थापिताने हे कृष्ण नि वायु निगृहत ತಡೆಯಲ್ಪಟ್ಟಿದೆ ಕುಂಭಕ ಮಾಡಿದ್ದಾನೆ ಅವನು ಕೃಷ್ಣ ಅಲ್ಲಿ ಯಾವ ಪ್ರಾ ಪ್ರಾಣಾಯಾಮದ ಬಗ್ಗೆ ಅಷ್ಟು ವಿವರವಾಗಿ ಅಲ್ಲಿ ಹೇಳಿದ್ದಾನ ಭಗವದ್ಗೀತೆಯಲ್ಲಿ ಆ ಪ್ರಾಣಾಯಾಮ ಅವನ ಶರೀರದಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಕುಂಭಕ ಮಾಡಿರುವಂತಹ ವಿಧಾನ ನಿಗ್ರಹೀತಃ ತೇ ವಾಯು ನಿನ್ನ ಪ್ರಾಣವಾಯು ಹಿಡಿಯಲ್ಪಟ್ಟಿರುವುದನ್ನು ನಾನು ಕಾಣ್ತಾ ಇದ್ದೇನೆ ಪಂಚಕರ್ಮ ಶರೀರಗ ಈ ಪಂಚ ಪ್ರಾಣಗಳು ಕೂಡ ನಿನ್ನ ಶರೀರದಲ್ಲಿ ಬದ್ಧವಾಗಿದೆಯೋ ಏನೋ ಎಂಬಂತೆ ನಾನು ನೋಡ್ತಾ ಇದ್ದೇನೆ ಇಂದ್ರಿಯ ಪ್ರಸನ್ನ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಿನ್ನ ಯಾವ ಯಾವ ಇಂದ್ರಿಯಗಳಿದೆಯೋ ಅದನ್ನು ಪ್ರಸನ್ನವಾಗಿರುವಂತೆ ನನಗೆ ಕಾಣಿಸ್ತಾ ಇದೆ ಯಾವುದೇ ರೀತಿಯ ಉತ್ತೇಜಕ ಗುಣಗಳು ಆ ಇಂದ್ರಿಯದಲ್ಲಿ ಇಲ್ಲ ಚಾಪಲ್ಯ ಅಥವಾ ಚಪಲತೆ ಫಿಕಲ್ನೆಸ್ ಆ ಇಂದ್ರಿಯಗಳಲ್ಲಿ ಇಲ್ಲ ಆ ಇಂದ್ರಿಯಗಳು ಪ್ರಸನ್ನವಾಗಿರುವಂತೆ ಆ ಧ್ಯಾನದ ಸ್ಥಿತಿಯನ್ನು ಇಲ್ಲಿ ವರ್ಣಿಸ್ತಾ ಇರೋದು ಪ್ರಸನ್ನವಾಗಿರುವಂತೆ ನನಗೆ ಕಾಣಿಸ್ತಾ ಇದೆ ಮನಸ್ಸಿ ಸ್ಥಾಪಿತಾನಿದೆ ಮನಸ್ಸಿನಲ್ಲಿ ಆ ಇಂದ್ರಿಯಗಳು ಹಿಡಿಯಲ್ಪಟ್ಟಿರುವುದನ್ನ ಮನಸ್ಸು ಆ ಇಂದ್ರಿಯಗಳಿಗೆ ಲಗಾವಿದ ಹಾಗೆ ಇಂದ್ರಿಯಗಳನ್ನ ಮನಸ್ಸಿನ ಮೂಲಕವಾಗಿ ನಿಗ್ರಹ ಮಾಡಬೇಕು ಅಂತ ಇಲ್ಲಿ ಕೃಷ್ಣ ಹೇಳಿದ್ದಾರೆ ಹಾಗೆಯೇ ಮನಸ್ಸನ್ನ ಇಂದ್ರಿಯಗಳನ್ನ ಹಿಡ್ಕೊಂಡು ಮನಸ್ಸನ್ನು ಕೂಡ ಆತ ಸ್ಥಿರವಾಗಿ ನಿಲ್ಲಿಸಿರುವುದು ಪ್ರಾಣದ ಮೂಲಕ ಕಂಡು ಇದೆ ಯಥಾ ದೀಪೋ ನಿವಾದಸ್ಥೋ ನಿರಿಂಗೋ ಜ್ವಲತೆ ಪುನಃ ತಥಾಸಿ ಸಿ ಭಗವಾನ್ ದೇವ ಪಾಷಾಣ ಇವ ಅಂತ ಹೇಳ್ತಾರೆ ಯಾವ ರೀತಿಯಲ್ಲಿ ದೀಪ ನಿವಾದ ಪ್ರದೇಶದಲ್ಲಿ ಗಾಳಿಯೇ ಇಲ್ಲದರ್ತಕ್ಕಂತಹ ಪ್ರದೇಶದಲ್ಲಿ ದೀಪ ಇದ್ದಾಗ ಯಾವ ರೀತಿ ಅದು ಬೆಳಗುತ್ತಾ ಇರ್ತದೆಯೋ ಆ ರೀತಿಯಲ್ಲಿ ನಿನ್ನ ಆ ಆತ್ಮ ಅಂತಕ್ಕಂಥದ್ದು ಬೆಳಗ್ತಾ ಇರುವ ಹಾಗೆ ನನಗೆ ಕಾಣಿಸ್ತಾ ಇದೆ ಅಂತ ಟ್ರಾನ್ಸ್ಪರೆಂಟ್ ಆಗಿ ತಥಾಸಿ ಭಗವಾನ್ ದೇವ ಪಾಶಾಣ ಇವ ನಿಶ್ಚಲ ಕಲ್ಲಿನಂತೆ ನೀನು ಕುಳಿತುಕೊಂಡಿದ್ದಲ್ಲ ಒಂದು ಚೂರು ಅಲುಗಾಡದಂತೆ ಕಲ್ಲಿನಂತೆ ಪಾಷಾಣ ಇವ ನಿಶ್ಚಲ ಶ್ರೀರಾಮಕೃಷ್ಣರು ಆ ಯಾವ ರೀತಿಯಲ್ಲಿ ಆ ಧ್ಯಾನ ಪಕ್ವವಾಗಿದೆ ಅನ್ನೋದನ್ನ ವಿವರಿಸ್ತಾ ಒಂದು ಉದಾಹರಣೆ ಕೊಡ್ತಾರೆ ಯಾವಾಗ ಧ್ಯಾನ ಮಾಡ್ತಾ ಇರುವಂತಹ ವ್ಯಕ್ತಿಯ ಎದುರಿನಲ್ಲಿ ಸರ್ಪ ಬಂದರೂ ಕೂಡ ಅದು ಕೂಡ ಆ ಧ್ಯಾನ ಮಾಡುವ ಎದುರುಗಡೆ ಹೆಡೆಯೆತ್ತಿ ತದೇಕ ಚಿತ್ತನ್ನು ನಿಂತು ಅದೇನೋ ಅವನ ಆ ಸಾನ್ನಿಧ್ಯ ಅದಕ್ಕೆ ಇಷ್ಟವಾಗುತ್ತದೆ ಏನು ಮಾಡೋದಿಲ್ಲ ಅವನು ಅದು ಇಷ್ಟವಾಗುತ್ತಾ ಸಾನ್ನಿಧ್ಯ ಆದರೆ ಇವನಿಗೆ ಅದರ ಕಿಂಚಿತ್ ಅರಿವು ಕೂಡ ಇರುವುದಿಲ್ಲ ಸರ್ಪ ಬಂತೋ ಏನು ಬಂತೋ ಏನು ಗೊತ್ತಾಗುತ್ತೆ ಮೈ ಮೇಲೆ ಅದು ಹರಿದು ಕೂಡ ಗೊತ್ತಾಗೋದಿಲ್ಲ ಎರಡನೆಯದಾಗಿ ತಲೆ ಮೇಲೆ ಪಕ್ಷಿಗಳು ಬಂದು ಕೂತ್ಕೊಳ್ತವಂತೆ ಪಕ್ಷಿಗಳು ಯಾವಾಗ ಕೂತ್ಕೊಡುತ್ತೆ ಅಂತ ಹೇಳಿದ್ರೆ ಅವಕೆದು ಜೀವ ಇದೆ ಅಂತ ಗೊತ್ತಾಗಬಾರದು ಅವು ಗೊತ್ತಾಗುತ್ತೆ ಆ ಸೆನ್ಸ್ ಆ ಪಲ್ಸ್ ಸೆನ್ಸೇಶನ್ ಗೊತ್ತಾಗ್ಬಿಡುತ್ತೆ ಯಾವಾಗ ಈತ ಧ್ಯಾನಸ್ಥನಾಗಿ ಬಾಹ್ಯ ಶೂನ್ಯ ಬಾಹ್ಯಜ್ಞಾನ ಶೂನ್ಯನಾಗಿ ಹೀಗೆ ಕುಳಿತುಕೊಂಡು ಬಿಡ್ತಾನೋ ಏನು ಹೊರಗಿನ ಪರಿವೇ ಇಲ್ಲದೆ ಆಗ ಪಕ್ಷಿಗಳಿಗೂ ಕೂಡ ಇದು ಯಾವುದೋ ಒಂದು ನಿರ್ಜೀವ ವಸ್ತು ಕಲ್ಲೋ ಮರವೋ ಅಂದ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ತಾರೆ ಇವನಿಗೆ ಅದರ ಪರಿವೇ ಇರಲಿಲ್ಲ ಈ ಕೆಲವು ಲಕ್ಷಣಗಳನ್ನ ಅಲ್ಲಿ ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಹ ಸ್ಥಿತಿಯಾಗಿತ್ತು ಅಲ್ಲಿ ಕೃಷ್ಣ ಹಾಗೆ ನಾವು ನೋಡಬೇಕು ಅವನ ಆ ಒಂದು ಸಮಚಿತ್ತತೆ ಎಂತಹದ್ದು ಅಂತ ಅಂತಹ ರಣರಂಗ ಅದು ಎಷ್ಟು ಟೆನ್ಷನ್ ಇರುತ್ತೆ ಅದು ಎಷ್ಟು ಉದ್ವೇಗಕಾರಿಯಾದಂತಹ ಎಷ್ಟು ಕೋಪ ಬರುವಂತಹ ಮೈ ನೆ ನವಿರೇಳುವಂತಹ ಎಷ್ಟೊಂದು ಪ್ರಸಂಗಗಳು ಒದಗಿ ಕೂಡ ಅಲ್ಲಿ ಕೃಷ್ಣ ಯಾವ ರೀತಿ ಇದ್ದ ಅನ್ನುವಂತಹ ವಿವರಣೆಗಳನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ ಏನೂ ಆಗಿಲ್ಲವೋ ಎಂಬಂತೆ ಆ ರಥವನ್ನು ಹಿಡ್ಕೊಂಡಿದ್ದಾನೆ ಸಾರಥಿಯಾಗಿ ಕುದುರೆಯನ್ನು ಆಚೀಚೆ ಎಲ್ಲೂ ಹೋಗದಂತೆ ತನ್ನ ಯಜಮಾನನ್ನು ರಕ್ಷಿಸುವಂತಹ ಒಬ್ಬ ದಕ್ಷ ಸಾರಥಿಯಂತೆ ಅವನ ಕೆಲಸ ಇದ್ದಾನೆ ತನ್ನ ಕರ್ಮದಲ್ಲಿ ಸಮಾಧಿಯನ್ನು ಹೊಂದಿದ್ದಾನೆ ಕರ್ಮದ ಮೂಲಕ ಸಮಾಧಿಯನ್ನು ಹೊಂದಿದ್ದಾನೆ ಬ್ರಹ್ಮ ಕರ್ಮ ಸಮಾಧಿನ ಮನಸ್ಸು ಒಳಗೆ ಸಮಾಧಿ ಚಿತ್ತವಾಗಿದೆ ಸಮಾಧಾನ ಹೊಂದಿ ಹೊಂದಿದೆ ಹೊರಗಡೆ ಅದು ವೀರ ಕೆಲಸ ಮಾಡ್ತಾ ಇದೆ ಒಬ್ಬ ಆದರ್ಶ ಪುರುಷ ಅಥವಾ ಆದರ್ಶ ಮಹಿಳೆ ಒಬ್ಬ ಆದರ್ಶ ವ್ಯಕ್ತಿಯ ಚಿತ್ರಣವನ್ನು ನೀಡ್ತಾ ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳ್ತಾರೆ ಯಾವಾಗ ನಾವು ಅತ್ಯಂತ ವ್ಯಸ್ತವಾದಂತಹ ಬ್ಯುಸಿಯೆಸ್ಟ್ ಪ್ಲೇಸ್ನಲ್ಲಿ ಇದ್ರೂ ಕೂಡ ಒಳಗೆ ನಮ್ಮ ಮನಸ್ಸು ಅತ್ಯಂತ ಗುಹೆಯೊಳಗೆ ಧ್ಯಾನ ಮಾಡ್ತಾ ಸ್ಥಿತಿಯಲ್ಲಿ ಇದೆಯೋ ಅಂಬಂತೆ ಇದ್ದರೆ ಹಾಗೆಯೇ ಹೊರಗಡೆಯನ್ನು ಧ್ಯಾನ ಮಾಡ್ತಾ ಕೂಡ ನಿಜವಾದ ಒಂದು ಆಕ್ಷನ್ ಹೊರಗಡೆ ನಡೀತಾ ಇತ್ತು ಅಂತ ಹೇಳಿದ್ರೆ ಅದೆರಡು ಯಾರಲ್ಲಿ ಸಮವಾಗಿ ಇದೆಯೋ ಅಂತಹ ವ್ಯಕ್ತಿಯೇ ಆದರ್ಶ ವ್ಯಕ್ತಿ ಎರಡನ್ನೂ ಕೂಡ ಸರಿತೂಗಿಸಿಕೊಂಡು ಹೋಗಬಲ್ಲಂತಹ ವ್ಯಕ್ತಿ ಆಗಲೇ ಸ್ವಾಮಿ ವಿವೇಕಾನಂದರು ಹೇಳದಂತೆ ಅವರು ಹೇಳ್ತಾರೆ ಅಲ್ಲಿ ಕರೆ ಕೊಡ್ತಾರೆ ಯಾವ ರೀತಿಯ ಒಬ್ಬ ಮನುಷ್ಯ ಇರಬೇಕು ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ಆತ ಕೋಣೆಯ ಬಾಗಲನ್ನು ಮುಚ್ಚಿಕೊಂಡು ಅತ್ಯಂತ ಗಾಢ ಧ್ಯಾನಸ್ಥನಾಗಿದ್ದರೂ ಕೂಡ ಮುಂದಿನ ಕ್ಷಣದಲ್ಲಿ ಅವನು ಹೊರಗೆ ಹೋಗಿ ಅಲ್ಲಿ ಅತ್ಯಂತ ವ್ಯಸ್ತವಾದಂತ ಮಾರುಕಟ್ಟೆಯಲ್ಲಿ ಅವನು ವ್ಯಾಪಾರ ಮಾಡುವಂತಹ ಸ್ಥಿತಿಯಲ್ಲಿರಬೇಕು ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನುವ ಹಾಗಿಲ್ಲ ಹಾಗೆ ಹಗಲು ಇರಲು ದುಡಿತಾ ಇರುವಂತಹ ಮಧ್ಯದಲ್ಲಿ ಅಲ್ಲಿ ತಕ್ಷಣ ಅದನ್ನು ಬಿಟ್ಟು ಬಂದು ಒಳಗೆ ಬಂದು ತನ್ನ ರೂಮ್ನಲ್ಲಿ ಹಾಗೆ ಕುಳಿತುಕೊಂಡ್ರೆ ಮುಂಚೆ ಯಾವ ರೀತಿ ಗಾಢ ಧ್ಯಾನಸ್ಥನಾಗಿದ್ದೋ ಅದೇ ರೀತಿಯಲ್ಲಿ ಪುನಃ ಅವನು ಗಾಢ ಧ್ಯಾನಸ್ಥನ ಆಗುವಂತಹ ಕೆಪ್ಯಾಸಿಟಿ ಸಾಮರ್ಥ್ಯವನ್ನು ಇದೆರಡು ಯಾವಾಗ ಒಳ್ಳೆ ಎಲಾಸ್ಟಿಕ್ ತರ ಅವನ ಜೀವನದಲ್ಲಿ ಅದು ಮೂಡುತ್ತೋ ಆಗ ಆ ವ್ಯಕ್ತಿ ಒಬ್ಬ ಆದರ್ಶ ವ್ಯಕ್ತಿ ಅಂತ ಅರ್ಥ ಇಲ್ಲದೆ ಹೋದ್ರೆ ಅಲ್ಲಿಯ ತನಕ ಅವನೊಬ್ಬ ಸಾಧಕ ಅಂತ ಅರ್ಥ ಯಾಕೆ ಅವನಿಗೆ ಹೊರಗಡೆ ಹೋದ್ರೆ ಡಿಸ್ಟರ್ಬ್ ಆಗುತ್ತೆ ಮನಸ್ಸು ಕಲುಷಿತವಾಗುತ್ತೆ ಅಯ್ಯೋ ಏನ್ ರಗಳೇ ಹಬ್ಬ ಹೊರಗಡೆ ಅಂತ ಆದ್ರೆ ನಾವು ಅಲ್ಲೂ ಜೀವನ ನಡೆಸಬೇಕಾಗಿದೆ ಆದರೆ ಅಲ್ಲೇ ಮುಳುಗು ಹೋಗಕ್ಕೂ ಆಗಲ್ಲ ನಮಗೆ ಅದು ಮುಳುಗು ಹೋಯ್ತು ಮತ್ತೆ ಅಲ್ಲಿದ್ರೂ ಕೂಡ ಮನ್ಸ್ ಮಾತ್ರ ಒಳಗೆ ಈ ರೀತಿಯಲ್ಲಿ ನಿಶ್ಚಿತವಾದಂತಹ ಸರೋವರದ ರೀತಿಯಲ್ಲಿ ಇರಬೇಕು ಶ್ರೀಕೃಷ್ಣನದು ಅಂತಹ ಪರಿಪೂರ್ಣವಾದಂತಹ ಆದರ್ಶ ವ್ಯಕ್ತಿತ್ವ ಅಂತಹ ಆದರ್ಶ ವ್ಯಕ್ತಿತ್ವ ಅಲ್ಲಿ ಅವನು ಆ ಯುದಿಷ್ಠಿರ ಎದುರುಗಡೆ ತನ್ನ ಧ್ಯಾನದ ಸ್ಥಿತಿಯನ್ನು ತೋರಿಸುವುದರ ಮೂಲಕ ಅವನಿಗೆ ತೋರಿಸ್ತಾನೆ ಯಾವ ರೀತಿ ಧ್ಯಾನ ಮಾಡ್ಬೇಕು ನಾನು ಮಾಡ್ತಾ ಹಾಗೆ ಶ್ರೀ ನಮಗೆ ಇನ್ನೊಮ್ಮೆ ಮಧ್ಯೆ ಮಧ್ಯೆ ಈ ಕೆಲವು ಪೌರಾಣಿಕರ ಒಂದು ಕೈಚಳಕದಿಂದ ಅತಿಮಾನುಷ ವ್ಯಕ್ತಿ ಎಂಬಂತೆ ತೋರಿಸ್ಬಿಡ್ತಾರೆ ಆದರೆ ಕೃಷ್ಣ ಯಾವತ್ತೂ ತಾನು ಅತಿಮಾನುಷ ವ್ಯಕ್ತಿ ಅಂತ ಹೇಳ್ಕೊಂಡೇ ಇಲ್ಲ ಅವನು ಯೋಗದ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಅವನ ಆ ಚಮತ್ಕಾರ ನಡೆದಿದೆಯೇ ಹೊರತು ಎಲ್ಲ ಸಂದರ್ಭದಲ್ಲೂ ಅವನ ಆ ಚಮತ್ಕಾರವನ್ನು ಮಾಡಿದವನಲ್ಲ ಅದನ್ನು ನಾವು ತಿಳಿಸ್ಬೇಕಾಗಿದೆ ಮುಖ್ಯವಾಗಿ ಇದು ಏನು ಬರುತ್ತೆ ಅಂತ ಹೇಳಿದ್ರೆ ಪಾಂಡವರಿಗೂ ಕೌರವರಿಗೂ ಸಂಧಾನ ನಡೀತಾ ಇರಬೇಕಾದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಮೊದಲು ಇವರೆಲ್ಲರ ಒಪಿನಿಯನ್ನ ಅಭಿಪ್ರಾಯವನ್ನು ಪಡ್ಕೊಳ್ತಾನೆ ಯಾರಿಗೂ ಕೂಡ ಯುದ್ಧ ಬೇಡವಾಗಿರ್ತದೆ ಯುದಿಷ್ಠಿರನಿಗೂ ಬೇಡವಾಗಿರುತ್ತೆ ಯಾಕೆ ಸುಮ್ಮನೆ ಯುದ್ಧ ಮಾಡಬೇಕು ಭೀಮನಿಗೂ ಬೇಡವಾಗಿರುತ್ತೆ ಅರ್ಜುನನು ಬೇಡ ಅಂತ ಹೇಳ್ತಾನೆ ನಕುಲ ಸಹದೇವರಂತೂ ನಮ್ಮ ಯಾವ ರೀತಿ ಹೇಳ್ತಾರೋ ಹಾಗೆ ಆ ರೀತಿಯಾದಂತಹ ಒಂದು ಸಿಚುವೇಶನ್ ಅದು ಅಂತಹ ಸ್ಥಿತಿಯಲ್ಲಿ ಆತ ಏನ್ಮಾಡ್ತಾನೆ ಅಂತ ಹೇಳಿದ್ರೆ ಈ ಇವಳ ಹತ್ರ ಹೋಗ್ತಾನ ದ್ರೌಪದಿ ಹತ್ರ ಯಾವಾಗ ದ್ರೌಪದಿ ಹತ್ರ ಈ ಕೃಷ್ಣ ಹೋಗ್ತಾನ ಆ ಇದರಲ್ಲಿ ಆ ವನದಲ್ಲಿದ್ದಾಗ ದ್ರೌಪದಿ ಕಣ್ಣೀರಿಟ್ಟು ಆಕೆ ಹೇಳ್ತಾರೆ ನನಗೆ ನಾನು ತಿಳ್ಕೊಳ್ತೇನೆ ನನಗೆ ಪತಿಯಂದರು ಯಾರೂ ಇಲ್ಲ ನಾನು ತಿಳ್ಕೊಳ್ತೇನೆ ನನಗೆ ಕೃಷ್ಣ ಇಲ್ಲ ಈ ರೀತಿಯಾದಂತಹ ಮಾತನ್ನ ಆಕೆ ಹೇಳ್ಬಿಡ್ತಾ ನನಗೆ ಯಾರೂ ಇಲ್ಲ ನಾನು ಅನಾಥೆ ಅಂತ ನಾನು ತಿಳ್ಕೊಳ್ತೇನೆ ನನಗಿನ್ನೂ ಆ ಒಂದು ಘಟನೆಯನ್ನು ನೆನ್ಪಿಸಿಕೊಂಡ್ರೆ ಇನ್ನೂ ಅತೀವ ದುಃಖವಾಗ್ತದೆ ದುಃಖ ಉಮ್ಮಡಿಸಿ ಬರುತ್ತೆ ಅದನ್ನು ಯಾವ ರೀತಿಯಿಂದಲೂ ಕೂಡ ನನಗೆ ಶಾಂತ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾವಾಗ ಕರ್ಣ ನನ್ನನ್ನು ಉಪಹಾಸ್ಯ ಮಾಡಿದ್ನೋ ಅಲ್ಲಿ ದುಶಾಸನ ಎಳ್ಕೊಂಡು ಕರ್ಕೊಂಡು ಬಂದಾಗ ಕರ್ಣ ಯಾವ ರೀತಿ ನನ್ನ ಉಪಹಾಸ್ಯ ಮಾಡಿದ್ನೋ ಅದನ್ನು ನಾನು ಏನ್ ಮಾಡಲು ಮರೀಲಿಕ್ಕೆ ಆಗ್ತಾ ಇಲ್ಲ ಅಂತ ಆಕೆ ಕೃಷ್ಣಲ್ಲಿ ಮೊರೆ ಹಿಡ್ತಾಳ ಅಂತಹ ಯಾವಾಗ ಆ ದ್ರೌಪದಿಯ ಒಂದು ಕಣ್ಣೀರನ್ನು ನೋಡ್ತಾನೋ ನಾವು ನೋಡ್ತೇವೆ ಕೃಷ್ಣ ಯಾವಾಗಲೂ ಕೂಡ ಆತ ಆ ಹೆಣ್ಣಿನ ಕಣ್ಣೀರನ್ನು आम जीवन हेल्थ प्रतिकार बे उत्तर हदर बीत अल्ताो ना हम अल्प अल ಯುದ್ಧ ಭೂಮಿ ನೋಡ್ತಾ ಇರೋದು ಹಾಗಿದ್ರೆ ಕೃಷ್ಣ ಮೊದಲೇ ಡಿಸೈಡ್ ಮಾಡಿದ್ನ ಈ ರೀತಿಯ ಒಂದು ಯುದ್ಧ ನಡೆಯುತ್ತೆ ನಾನು ನಡೆಸೇ ನಡೆಸ್ತೇನೆ ಅಂತ ಹೇಳಿ ಡಿಸೈಡ್ ಮಾಡಿದ್ನ ಕೂಟ ನೀತಿ ಮಾಡಿದ್ನ ಅಂದರೆ ಇಲ್ಲವೇ ಇಲ್ಲ ಮಹಾಭಾರತವನ್ನು ನಾವು ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಶ್ರೀ ಅಲ್ಲಿ ತಾನೇ ಹೇಳ್ಕೊಂಡಿದ್ದಾನೆ ಹೋಗಿ ಹೇಳುವಾಗ ಯಾರೋ ಹೇಳುವಾಗ ಕೃಷ್ಣ नहींन मनसुम युद्ध निते नि या नि युद्ध निलो अंत कृष्ण तजव परचय को अहम ही तक क्या पर पुषकार दईव तो नमया शक्यं कर्मकर्त कथना उद्योग पर्व हेतना सीनोद्योग पर्व ಅಹಂ ಹಿ ತತ್ಕರಿಷ್ಯಾ ಪರಂಪುರುಷಕಾರ ಯಾವ ರೀತಿಯಿಂದ ನಾವು ಈ ಪುರುಷ ಪ್ರಯತ್ನವನ್ನು ಮಾಡ್ಬೋದೋ ಮನುಷ್ಯರು ಸಾಮಾನ್ಯ ಮನುಷ್ಯರು ಪುರುಷ ಪ್ರಯತ್ನವನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಬೋದೋ ಅಷ್ಟು ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಸಾಧ್ಯ ನನ್ನ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ನನಗೆ ಯಾವುದೇ ದೈವ ಅಂತ ಹೇಳಿದ್ರೆ ಇದಕ್ಕೂ ಮೀರಿದಂತಹ ಚಮತ್ಕಾರವನ್ನು ಮಾಡಲಿಕ್ಕೆ ನನ್ನ ಕೈಯಿಂದ ಸಾಧ್ಯವಿಲ್ಲ ನನ್ನ ಕೈಯಿಂದ ಸಾಧ್ಯವಿಲ್ಲ ಯಾವತ್ತೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಹಾಗೆ ಹೇಳುವಾಗ ಇನ್ನೊಂದು ಲಾಜಿಕ್ ಹೇಳ್ಬೋದು ಈಗ ಇವರಿಬ್ರು ಇದ್ದಿದ್ದರಿಂದಲೇ ಅಲ್ವಾ ಯುದ್ಧ ಆಗಿದ್ದು ಕೃಷ್ಣ ಯಾಕೆ ಇವರಿಬ್ರು ಎದುರು ಬದ್ಲಿಕ್ಕೆ ಒಬ್ಬರನ್ನು ಬೇರೆ ಕಡೆ ಹುಟ್ಟಿಸ್ಬೋದಿತ್ತು ಇನ್ನೊಬ್ರನ್ನ ಬೇರೆ ಕಡೆ ಹುಟ್ಟಿಸ್ಬೋದಿತ್ತಲ್ಲ ಅದು ಇನ್ನೊಂದು ಲಾಜಿಕ್ ಆಗ ಹಾಗಾಗಿ ಬೆಳ್ಕೊಂಡು ಹೋಗುತ್ತೆ ಆಗ ಅವ್ರನ್ನ ಅಲ್ಲಿ ಬೇರೆ ಕಡೆ ಹುಟ್ಟಿಸಿದ್ರು ಕೂಡ ಅಲ್ಲಿ ಇನ್ಯಾರೋ ಅವರು ಎದುರುಗಡೆ ಬಂದೇ ಬರ್ತಾರೆ ಕೊನೆಗೆ ಅವರು ಜಗಳ ಆಡದೇ ಇರುವುದಿಲ್ಲ ಇದು ಪ್ರಪಂಚದ ನಿಯಮ ಇದು ಇದನ್ನು ಯಾರೆಂದು ತಪ್ಪಿಸ್ಕೊಳ್ಳಿ ಸಾಧ್ಯವಾಗ ನಮ್ಮ ನಮ್ಮ ಪುರುಷ ಪ್ರಯತ್ನ ಎಷ್ಟು ಸಾಧ್ಯವೋ ನಮ್ಮ ಕೈಯಲ್ಲಾದ ಸಾಧ್ಯವೋ ಅಷ್ಟನ್ನ ಸಮರ್ಪಕವಾಗಿ ದಕ್ಷತೆಯಿಂದ ಹೊರಗೆ ಹೊರಗೆ ಮಾಡದೆ ನಾವು ನಮ್ಮ ಕೈಯಲ್ಲಾದಷ್ಟು ಮಾಡಬೇಕು ನಂತರ ಅದು ಆ ಒಂದು ಪ್ರಕರಣಕ್ಕೆ ಸಿಚುವೇಶನ್ಗೆ ಬಿಟ್ಟಿದ್ದು ಹೇಗೆ ಅದನ್ನು ಅವರವರು ತೆಗೆದುಕೊಂಡು ಹೋಗ್ತಾರೋ ಅದು ಹಾಗಾಗ ಇದರಲ್ಲಿ ಮಾತ್ರ ನಾವು ಮೋಸ ಮಾಡಬಾರ್ದು ಅನ್ನುವಂತಹ ಮಾತನ್ನ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ ಸರಿ ಇಷ್ಟೆಲ್ಲ ಆದಮೇಲೆ ನಾನು ಹೋಗ್ತಾನಲ್ಲ ಮನುಷ್ಯನಾಗಿ ಹೋಗಿ ಎಂತಹ ಇದು ಆ ಮಾತನ್ನ ಆಡ್ತಾನೆ ಅಲ್ಲಿ ಆ ಕೌರವರ ಸಭೆಯಲ್ಲಿ ಈ ದುರುಡರು ಈ ವಿಧುರ ಮುಂಚೆನೆ ಕೃಷ್ಣ ನಿನಗ್ ಗೊತ್ತಿಲ್ವಾ ಈ ಸಂಧಾನ ನಡೆಯೋದಿಲ್ಲ ಅಂತ ಬಿದಿರದಗೂ ಗೊತ್ತು ಈ ಸಂಧಾನ ನಡೆಯೋದಿಲ್ಲ ನಿನಗೆ ಗೊತ್ತಿಲ್ವಾ ಯಾಕೆಂದ್ರೆ ದುರ್ಯೋಧನಿಗೆ ಒಬ್ಬರು ಇಬ್ರು ಎಲ್ಲ ಹೇಳಿದ್ದು ಅನೇಕ ಋಷಿಗಳು ಚಿಂತಕರು ಬಂದು ಅವನಿಗೆ ಆಗಲೇ ಹೇಳ್ಬಿಟ್ಟು ಹೋಗಿದ್ದಾರೆ ಒಳ್ಳೆ ಬುದ್ಧಿ ಅಂತ ನೋಡಪ್ಪ ಇದು ಹೀಗಲ್ಲ ಹೀಗೆ ನೀನು ಸ್ವಲ್ಪವಾದರೂ ಜಾಗ ಕೊಡು ಸಾಕು ನೀನೇನು ಅವರಿಗೆ ಅರ್ಧ ಭಾಗವೂ ಕೊಡಬೇಕಾಗಿಲ್ಲ ಅಂತ ಒಂದೇ ಒಂದು ಸೂಜಿಯ ಮನೆ ಇಲ್ಲ ಅಷ್ಟು ಜಾಗವನ್ನು ಕೂಡ ನನ್ ಕೊಡೋದಿಲ್ಲ ಅಂತ ಅವನು ಹೊರಟು ತಾನ ಅಷ್ಟು ಹೊರಟುತ್ತಾನ ಯಾಕೆ ಅದೊಂದು ಅವನಿಗೆ ತೊರಿಸ್ತಾ ಇತ್ತು ಮೈ ಯುದ್ಧ ಮಾಡಬೇಕು ಅಂತ ಜಗಳ ಗಂಟಿತನ ಇದ್ದಿದ್ದು ಅವನಲ್ಲಿ ಇವರಲ್ಲ ಅದಕ್ಕವನು ಅನೇಕ ಸೇನೆಯನ್ನು ಒಟ್ಟು ಹಾಕ್ತಾ ಬರ್ತಾ ಇದ್ದಿದ್ದು ನಮಗೆ ಮಹಾಭಾರತಲ್ಲಿ ಕಾಣಿಸುತ್ತೆ ಯಾವಾಗ ಯುದ್ಧದ ಸೂಚನೆಯೂ ಇಲ್ಲವೋ ಆಗಲೇ ಅವನು ಎಲ್ಲ ಸೇನೆಯನ್ನ ಅವ್ರವ್ರನ್ನ ಒಲಿಸ್ಕೊಳ್ಳುವಂತಹ ಪ್ಲಾನ್ ಅನ್ನ ಅವನು ಮಾಡ್ಕೊಳ್ತಾ ಬರ್ತಾ ಇದ್ದ ಇದು ಕೃಷ್ಣನಿಗೂ ಗೊತ್ತಿತ್ತು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಯಾವುದಾದ್ರೂ ಒಂದು ಉದ್ದೇಶವಿಲ್ಲದೆ ನನ್ನ ವೈರಿಯ ವೈರಿಯನ್ನು ಸಂಧಾನ ಮಾಡಿಕೊಳ್ಳುವಂತಹ ಹುಚ್ಚು ಕೆಲಸಕ್ಕೆ ಅವನು ಹೋಗೋದಿಲ್ಲ ಒಂದೋ ನನ್ನ ವೈರಿಯನ್ನು ಸದಬಡಿಬೇಕಾದ್ರೆ ಅವನು ವೈರಿಯನ್ನು ಉಪಯೋಗಿಸ್ಕೊಳ್ಬೇಕು ಅದು ಟ್ಯಾಕ್ಟಿಕ್ಸ್ ಇಲ್ಲದೆ ಹೋದ್ರೆ ಸುಮ್ಮನೆ ಸುಮ್ಮನೆ ಯಾಕೆ ಜೊತೆ ಹೋಗ್ಬೇಕು ಅವ್ರ ಪಾಡಿ ಅವರು ಇವ್ರ ಪಾಡಿ ಇವರು ಇರ್ಬೋದಲ್ಲ ಅವನಾಗಲೇ ದೊಡ್ಡ ಸೈನ್ಯ ಒಟ್ಟಾಗ್ತಾ ಇದ್ದವ ಜರಾಸಂದ ತೀರು ಹೋಗಿದ್ದ ಅವನು ಮಹಾ ಸೇನೆ ಇತ್ತು ಕೃಷ್ಣ ಎಷ್ಟು ಆ ಸೇನೆಯನ್ನು ನಾಶ ಮಾಡಿದ್ರೂ ಕೂಡ ಇನ್ನೂ ಅಷ್ಟು ಸೇನೆ ಇತ್ತು ಆ ಎಲ್ಲ ಹೋಯ್ತು ಈ ಕಡೆ ಆ ರಾಜರು ಈ ರಾಜರು ಎಲ್ಲ ಬಾಲ್ಹೀಕ ರಾಜು ಗಾಂಧಾರ ಎಲ್ಲ ಕಡೆಯಲ್ಲೂ ಬಂದು ಸೇರ್ತಾ ಇದ್ರು ಇವನ್ ಕಡೆಯಿಂದ ಕೊನೆಗೆ ಅಷ್ಟು ಸಾಲ ಅವನು ನಂತರ ಬರುತ್ತೆ ಸ್ವಯಂ ಕೃಷ್ಣನ ಬಳಿಗೆ ಬರ್ತಾನೆ ಸಹಾಯ ಇನ್ನು ಒಂದಿಷ್ಟು ಸೇನೆ ಸಿಕ್ಕಿದ್ರು ಸಿಕ್ಬೋದು ಸಪೋರ್ಟ್ ಸಿಕ್ಕಿದ್ರು ಸಿಕ್ಬೋದು ಮಾಡೋಣ ಅಂತ ಕೃಷ್ಣ ಅದರಲ್ಲೂ ಕೂಡ ಅದು ನೋಡಿ ನಮಗ್ ತೋರಿಸುತ್ತೆ ಅವನಿಗೆ ಶತ್ರು ಇಲ್ಲ ಮಿತ್ರನೂ ಇಲ್ಲ ಅವನಿಗೆ ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಅವನು ಮೊಟ್ಟ ಮನೆಯದಾಗಿ ಕೇಳುವುದೇ ದೊರೆಯೋದು ನಾನು ಅರ್ಜುನನ್ನು ಕೇಳ್ಬೋದಿತ್ತಲ್ಲ ಅರ್ಜುನೇ ಅವನು ಕೇಳ್ಬೋದಿತ್ತು ನೋಡಪ್ಪ ನೀನಿಗೆ ಫಸ್ಟ್ ಚಾನ್ಸ್ ಯಾಕಂದ್ರೆ ನೀನು ನನ್ನ ಫ್ರೆಂಡು ಹೇಳು ನಿನಗೆ ನಿನಗೆ ನಾನು ಬೇಕಾ ನನ್ನ ಸೇನೆ ಬೇಕಾ ಕೃಷ್ಣಂದು ಆಗ ದೊಡ್ಡ ಸೈನ್ಯ ಇತ್ತು ಒಂದು ಅಕ್ಷೋಹಿಣಿ ನಾರಾಯಣಿ ಸೇನೆ ಅಂತ ಯಾದವರ್ದು ಒಂದು ಅಕ್ಷೋಹಿಣಿ ಸೇನೆ ಅದ್ರ ಮೇಲೆ ಕಂಡಿತ್ತು ದುರ್ಯೋಧನಿಗೆ ಹೇಗಾದರೂ ಮಾಡಿ ಇದನ್ನು ನಾನು ನಾನು ಗುಟ್ಟಿಗೆ ಹಾಕೋಬೇಕು ಸರಿ ಅವನು ಹೋದಾಗ ಇವನು ಕೃಷ್ಣ ಈ ರೀತಿ ಪ್ರಶ್ನೆ ಕೇಳಿದಾಗ ಅವನಿಗೆ ಇದ್ದಕ್ಕಿದ್ದಾಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಖುಷಿ ಆಗ್ಬಿಟ್ಟು ನನ್ನೇ ಮೊದಲು ಪ್ರಶ್ನೆ ಕೇಳ್ಬಿಟ್ಟನಲ್ಲ ಅಂತ ಆದ್ರೆ ಒಂದು ಕಂಡೀಷನ್ ಹಾಕಿದ್ದ ಕೃಷ್ಣ ನಾನು ಮಾತ್ರ ಯುದ್ಧ ಮಾಡುವುದಿಲ್ಲ ಸಲಹೆಯನ್ನು ಕೊಟ್ಟೇನು ಆದ್ರೆ ಯುದ್ಧ ಮಾಡೋದಿಲ್ಲ ನಿಶಸ್ತ್ರನಾಗಿ ನಾನು ಯಾರು ಕೇಳ್ತಾರೋ ಅವ್ರ ಕಡೆಗೆ ಬರ್ತೇನೆ ಯುದ್ಧ ಮಾತ್ರ ಮಾಡಬಹುದು ನನ್ನ ಸೇನೆ ಇದೆ ಅದನ್ನು ಬೇಕೆಂದ್ರೆ ತೆಗೆದುಕೊಳ್ಬಹುದು ದುರ್ಯೋಧನೆಗೆ ಬೇಕಾಗಿದೆ ಇವನ ಇಟ್ಕೊಂಡು ನಾನು ಏನು ಮಾಡಲಿ ಯಾಕೆ ಅಂದ್ರೆ ಇವ್ನು ನನ್ನ ಕೂಡ ಅವ್ರಿಗೆ ಸಲಹೆ ಕೊಟ್ಟುಬಿಟ್ರೆ ಅಂತ ಶ್ರದ್ಧ ಇಲ್ಲ ನನ್ನ ಪಕ್ಕದಲ್ಲಿ ಇದ್ರು ಅವ್ರಿಗೆ ಹೀಗೆ ಹೀಗೆ ಅಂದ್ಬಿಟ್ರೆ ಸಲಹೆ ಕೊಟ್ಬಿಟ್ರೆ ನನ್ನ ಕತೆ ಏನ್ಮಾಡೋದು ಶತ್ರುಗಳನ್ನು ಯಾವತ್ತೂ ತಮ್ಮ ಗುಂಪಿನಲ್ಲಿ ಇಟ್ಕೊಳ್ಬಾರ್ದು ಹೊರಗೆ ಹಾಕ್ಬಿಡ್ಬೇಕು ಇವನು ಯಾಕೆ ಯೂಸ್ಲೆಸ್ ನೋಡಿ ಆ ಅಹಂಕಾರ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಮಗೆ ನಾವು ಮೋಸ ಮಾಡ್ಕೊಳ್ತೇವೆ ಅಹಂಕಾರದಿಂದ ನಾವೇ ಮೋಸ ಹೋಗ್ಬೋದು ಸರಿ ಆಯಿತು ನನಗೆ ನೀನು ನಾರಾಯಣಿ ಸೇನೆ ಕೊಟ್ಬಿಡು ಅಂತ ತಥಾಸ್ತ ಕೊಟ್ಬಿಟ್ಟ ನಾರಾಯಣ ಸೇನೆ ಅಂತ ಅಷ್ಟು ನಾರಾಯಣಿ ಸೇನೆಯನ್ನು ಅತ್ಯಂತ ವೀರ ಪರಾಕ್ರಮ ಶಾಲೆ ಶಾಲೆಗಳಲ್ಲೂ ಯಾದವರ ಆ ಒಂದು ಸೈನ್ಯದಲ್ಲಿ ಅತ್ಯಂತ ಶಸ್ತ್ರಸಜ್ಜಿತವಾದಂತಹ ಆಧುನಿಕ ಯಂತ್ರಗಳನ್ನು ಇಟ್ಕೊಂಡಿದ್ದಂತಹ ಸೇನೆ ತನ್ನ ಎದುರಾಗಿಯೇ ಕಳಿಸ್ಕೊಟ್ಬಿಟ್ಟ ಯಾಕೆ ಅಂದರೆ ಪುನಃ ನನ್ನ ಎದುರೇ ಆಗಬೇಕು ಆ ಸೇನೆ ಅವನ ಸೇನೆ ಸರಿ ನೀನು ಅರ್ಜುನಿಗೆ ತನ್ನೇ ಅರ್ಪಿಸಿಕೊಂಡ್ಬಿಟ್ಟ ಇದಕ್ಕಿಂತ ಮುಂಚೆ ಇಲ್ಲಿ ಬಂದಾಗ ಇವನು ಬರೋಕ್ಕಿಂತ ಮುಂಚೆ ಇವನು ಮಾಡಿದ್ದೇನು ಇವನು ಹೇಗಾದರೂ ಮಾಡಿ ಈ ಸಂಧಾನ ವಿಫಲವಾದರೆ ಇವನ್ನ ಬಂಧಿಸಿಬಿಡಬೇಕು ಅಂತ ಕೃಷ್ಣನನ್ನು ಬಂಧಿಸಿಬಿಡಬೇಕು ಅಂತ ಪ್ಲ್ಯಾನ್ ಇವನು ಅವನಿಗೆ ಕುಮಂತ್ರಣ ಕೊಟ್ಟಿದ್ದು ಕಾರಣ ಹೇಗಾದರೂ ಮಾಡಿ ಇವನು ಕಟ್ಟಾಕ್ಬಿಡೋಣ ಅದು ವಿದ್ರು ನಿಮ್ಗೆ ಗೊತ್ತಾಗಿತ್ತು ವಿದಿರ ಮಂತ್ರಿ ಆದ್ದರಿಂದ ಅವನಿಗೆಲ್ಲ ಒಳಗಡೆ ಏನು ನಡೀತಾ ಇದೆ ಎಲ್ಲ ಗೊತ್ತು ಗುಪ್ತಚರ ಮೂಲಕ ಅವನಿಗೆ ಗೊತ್ತಾಗ್ತಾ ಇತ್ತು ಕೃಷ್ಣ ನೀನು ಯಾಕೆ ಬರ್ತಾ ಬರಬೇಡ ಆಗ್ಲಿ ಪರವಾಗಿಲ್ಲ ನೋಡೋ ನಾನೇನಾದರೂ ಬೇರೆ ಯಾರೋ ಬಂದರೂ ಬರದೇ ಇದ್ರು ಅದು ಮುಂದೆ ಜನರು ಮಾತನಾಡ್ಕೊಳ್ಳೋದಿಲ್ಲ ನಾನೇನಾದರೂ ಇವತ್ತಿಲ್ಲಿಗೆ ಬರದೇ ಹೋದರೆ ಮುಂದಿನ ಜನ ಎಂತ ತಿಳ್ಕೊಳ್ತಾರೆ ನೋಡಿ ಕೃಷ್ಣ ಸಂಧಾನಕ್ಕೋಸ್ಕರ ಪ್ರಯತ್ನ ಪಡ್ಬೋದಿತ್ತು ಅವನೇನಾದರೂ ಕೊನೆಯ ಪಕ್ಷ ಪ್ರಯತ್ನ ಪಟ್ಟಿದ್ದಿದ್ರೆ ಈ ಯುದ್ಧ ನಿಂತು ಹೋಗಿ ಇಷ್ಟು ಜನರ ಪ್ರಾಣ ಉಳಿದಿತ್ತು ಅಂತ ಮಾತಾಡ್ಕೊಳೋದೋ ಇಲ್ವೋ ಜನರು ನಿಶ್ಚಯವಾಗಿಯೂ ಮಾತಾಡ್ಕೊಡ್ತಾನೆ ಆಗಲೇ ಈ ಪ್ರಯತ್ನವೂ ನಡೆದು ಹೋಗ್ಲಿ ಕೃಷ್ಣನಿಂದ ಈ ಪ್ರಯತ್ನವೂ ನಡೆದು ಹೋಗಲಿ ಅಂತ ಹೇಳಿ ಅವನು ಹೋಗ್ತಾನ ಇದೆಲ್ಲ ಗೊತ್ತಿದ್ರೂ ಕೂಡ ಇಷ್ಟು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಾಗಿಯೂ ಕೂಡ ಅವನು ಹೋಗ್ತಾನೆ ಹೋಗಿ ಏನು ಆ ಒಂದು ಭಾಷಣವನ್ನ ನಾವು ನೋಡ್ಬೇಕು ಅಷ್ಟು ಅದ್ಭುತವಾಗಿ ಆ ದುರ್ಯೋಧನ್ಗೆ ಇವನು ಇದನ್ನ ಹೇಳ್ತಾನೆ ಉಪದೇಶವನ್ನು ಹೇಳ್ತಾನೆ ಆ ಉಪದೇಶವನ್ನು ಕೇಳಲಿಕ್ಕೆ ಇಂತಹ ಮಹಾತ್ಮನ ಬಾಯಿಯಿಂದ ಏನ್ ಬರುತ್ತೋ ಏನ್ ಬೀಳುತ್ತೋ ಅಂತ ಅನೇಕ ಋಷಿಗಳು ಬಂದಿದ್ರಂತೆ ಅವ್ರ ಆಸ್ತಾಂತ ನಾರದ ವ್ಯಾಸರು ಪರಾಶರರು ಜಮದಗ್ನಿ ಎಲ್ಲ ಸಪ್ತ ಬಂದಿದ್ರಂತೆ ಅಂತಹ ಸ್ಪೀಚ್ ಅಷ್ಟು ಇದು ಮಾಡಿದರೂ ಕೂಡ ಅವನ ಆ ಅಹಂಕಾರಕ್ಕೆ ತಾಗಲೇ ಇಲ್ಲ ಅವನಾಗಲೇ ಡಿಸೈಡ್ ಮಾಡಿಕೊಂಡು ಕೂತಿದ್ದ ಏನು ಹೇಳಿದ್ರು ಕೂಡ ಹೀಗೆ ಕೂತಿರ್ಬೇಕು ಅಂತ ಯಾರೇನು ಹೇಳಿದ್ರು ಹೀಗೆ ಹೀಗೆ ಕೂತಿರ್ಬೇಕು ಅಂತ ಅದರಿಂದ ಆಗಲಿಲ್ಲ ಅದು ಸಂಧಾನ ಆಗಲಿಲ್ಲ ಕೊನೆಗೆ ಅವನನ್ನೇ ಹೇಗೋ ಮಾಡಿ ಬಂಧಿಸಿ ಬಿಡೋಣ ಅವನು ತನ್ನ ಯೋಗವನ್ನು ತೋರಿಸ್ತಾನೆ ಏನದು ಯೋಗ ಆ ವಿಶ್ವರೂಪವನ್ನು ತೋರಿಸ್ತಾನೆ ನನ್ನನ್ನು ನೀವು ಹಿಡಿಯಲಿಕ್ಕಾಗೋದಿಲ್ಲ ನನ್ನನ್ನು ನೀವು ಹಿಡಿಯಲಿಕ್ಕಾಗೋದಿಲ್ಲ ಅನ್ನೋದು ವಿಶ್ವರೂಪ ತೋರಿಸ್ತಾನೆ ಸರಿ ಇದಾದ ನಂತರ ಅಲ್ಲಿಗೆ ಎಲ್ಲ ಇದಾದ ಮೇಲೆ ಸಂಧಾನ ಎಲ್ಲ ಆದಮೇಲೆ ಆ ಯುದ್ಧವೇ ಕೊನೆಗೆ ನಡೆಯುತ್ತೆ ಏನೂ ಮಾಡಲಿಕ್ಕಾಗೋದಿಲ್ಲ ಎಲ್ಲರಿಗೂ ಏನು ಹುರು ಹುರಿದುಂಬಿಸ್ತಾನೆ ಯುದ್ಧ ಮಾಡಿ ಇದು ಮಾಡಿ ಅಂಥೇಳಿ ಎಲ್ಲರಿಗೂ ಹುರಿದುಂಬಿಸ್ತಾನೆ ಯುದಿಷ್ಟಿನ ಕೊನೆಗೂ ಇಚ್ಛೆ ಇರೋದಿಲ್ಲ ಇಚ್ಛೆ ಇರುವುದಿಲ್ಲ ಆದರೆ ಒಂದು ಧರ್ಮದ ಪಕ್ಷ ಒಂದು ವೇಳೆ ಧರ್ಮಕ್ಕೆ ಕೂತು ಬಂದರೆ ಯುದ್ಧ ಮಾಡಬೇಕಾಗಿ ಬಂದರೆ ನಾನು ತಯಾರು ಆದರೆ ಹಿಂಸೆಗೋಸ್ಕರ ಯುದ್ಧ ಮಾಡೋದಕ್ಕೆ ನಾನು ಅಲ್ಲೆ ನನ್ನ ಸ್ವಾರ್ಥಕ್ಕೋಸ್ಕರ ಯುದ್ಧ ಮಾಡೋದಕ್ಕೆ ನನಗಿಷ್ಟವಿಲ್ಲ ಅನ್ನುವಂತಹ ಪಕ್ಷಪಾತ ಅದು ಕೃಷ್ಣನಿಗಿಷ್ಟ ಯಾಕೆಂದರೆ ಎಲ್ಲಿಯಲ್ಲಿ ಧರ್ಮ ಇದೆಯೋ ಅಲ್ಲಿಯಲ್ಲಿ ಭಗವಂತ ಇದ್ದಾನೆ ಎಲ್ಲೆಲ್ಲಿ ಭಗವಂತ ಇದ್ದಾನೋ ಅಲ್ಲೆಲ್ಲಿ ಜಯ खचित आ्रत युधिष्ठ पक्षव वह पांडव नाण के प्रियरवान नमें कृष्णन मेले इन आरोप बरते अंत कृष्ण इत कड़ रुक्मणी मद्वे मतल कड़े सत्यभामिया मद्वे म ಈ ಕಡೆ ಜಾಂಬವತಿಯನ್ನು ಮದುವೆ ಮಾಡ್ಕೊಂಡ ಅಷ್ಟು ಸಾಲದು ಅಂಬತ್ತೆ ಆ ಹದಿನಾರು ಸಾವಿರ ಜನರನ್ನು ಮದುವೆ ಮಾಡಿಕೊಂಡಲ್ಲ ಇವನು ಏನು ಇಂದ್ರಿಯ ನಿಗ್ರಹವೇ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಅಲ್ಲ ಎಲ್ಲ ಕಡೆಗೂ ಎದ್ದು ಆಗ ನಮಗೆ ನಾವು ಯಾವಾಗ ಈ ಡೈರೆಕ್ಷನ್ ನೋಡೋದ್ರಿಂದ ನಮ್ಗೆ ಹೌದು ಹೌದು ಅಂತಲೇ ಅನ್ಸೋದು ನಮ್ಮ ನೆಲೆಯಲ್ಲಿ ನಾವು ನಿಂತುಕೊಂಡು ಅವನನ್ನು ನಾವು ಅಳಿಯೋದ್ರಿಂದ ನಮ್ಗೆ ಯಾವಾಗಲೂ ಹೌದು ಹೌದು ಅಂತಲೇ ಅನ್ಸೋದು ಆದರೆ ಯಾವಾಗ ಆ ಸನ್ನಿವೇಶಗಳನ್ನೆಲ್ಲ ಒಳಹೊಕ್ಕು ನೋಡಿದಾಗ ನಮಗ್ ಗೊತ್ತಾಗುತ್ತೆ ರುಕ್ಮಿಣಿಗೆ ಕೃಷ್ಣ ಬೇಕಾಗಿತ್ತು ಕೃಷ್ಣನಿಗೆ ರುಕ್ಮಿಣಿ ಬೇಕಾಗಿತ್ತು ಅಂತ ರುಕ್ಮಿಣಿಗೆಯನ್ನು ರುಕ್ಮಿ ಆಕೆಯ ಅಣ್ಣ ಮಹಾದುರ್ರ ಅವನ ಕೊನೆಗೆ ಬಲರಾಮ ಕೊಲ್ಲಬೇಕಾಗುತ್ತೆ ಎಷ್ಟೋ ಮಾತಲ್ಲ ಬಿಟ್ಟಿರ್ ಬಿಟ್ಟಿರ್ತಾರೆ ರುಕ್ಮಿಣಿಗೂ ಅವನು ಫ್ಯಾಮಿಲಿಯಿಂದ ಹೊರಗಡೆ ಹೋಗ್ಬಿಟ್ಟಿರ್ತಾನೆ ಏನೋ ಒಂದು ಜಗಳ ಮಾಡಿಕೊಂಡ ಆಮೇಲೆ ಏನೋ ಒಂದು ಇದಾಗಿ ಅವ್ನಿಗೆ ಹೇಗಾದ್ರೂ ಮಾಡಿ ಇದು ಮಾಡ್ಬೇಕು ಅಂತ ಶಿಶು ಪಾವನಿಗೆ ಅಥವಾ ಇನ್ಯಾರು ಕೊಡಬೇಕು ರುಕ್ಮಿಣಿಯನ್ನ ಅಂತ ರುಕ್ಮಿಣಿ ಆಗಲೇ ತನ್ನ ಮನಸ್ಸಿನಲ್ಲಿ ಯಾರು ಆದರ್ಶ ಪುರುಷನೋ ಅವನು ಯಾರು ಅಂತ ಹೇಳಿ ಆಕೆ ನೋಡ್ತಾ ಆಕೆಯ ಮನಸ್ಸಿಗೆ ಶ್ರೀ ಕೃಷ್ಣನೇ ಆದರ್ಶ ಪುರುಷ ಅಂತ ಹೇಳಿ ತೋರಿಕೆಯಾಗಿ ಅವನನ್ನು ಒರೆಸ್ಬಿಟ್ಟಿರ್ತಾಳ ಇಲ್ಲಿ ನಾವು ನೋಡಬೇಕಾಗಿರೋದೇನು ಅಂದರೆ ಪರಮಾತ್ಮ ಆಗ್ಲೇನೆ ಈ ಸ್ತ್ರೀ ಸ್ವಾತಂತ್ರ್ಯ ಅನ್ನೋದು ಏನಿದೆಯೋ ಅದನ್ನ ಪರಮಾತ್ಮ ಆಗ್ಲೇ ಕೂಡ ಅದಕ್ಕೆ ಸ್ಟ್ಯಾಂಪ್ ಹೊತ್ತಿದ್ದ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಮದುವೆ ಮಾಡಿಕೊಂಡು ಸಂಸಾರವನ್ನು ನಡೆಸುವುದು ಆ ಒಂದು ಕನ್ಯೆಯ ಪಾಡಿಗೆ ಬಿಟ್ಟಿದ್ದೇ ಹೊರತು ತಂದೆ ತಾಯಿಯರ ಒಂದು ಹಿಡಿತಕ್ಕೆ ಅದು ಸಂಪೂರ್ಣ ಸಲ್ಲಾ ಒಂದು ವೇಳೆ ಮದುವೆ ಮಾಡಿಕೊಳ್ಳುವಂತಹ ವರ ಅಯೋಗ್ಯ ವ್ಯಕ್ತಿಯಾಗಿದ್ದರೆ ಕೊನೆಗೆ ಆ ಅಯೋಗ್ಯ ವ್ಯಕ್ತಿಯಿಂದ ಇಡೀ ಜೀವನಪೂರ್ತ ಸಫರ್ ಆಗುವುದು ಆ ಕನ್ಯೆ ಇದು ಆ ಕೃಷ್ಣನಿಗೂ ಗೊತ್ತಿತ್ತು ಅವಾಗ ಅದಕ್ಕೋಸ್ಕರ ತನ್ನ ತಂಗಿಯಾದಂತ ಸುಭದ್ರೆಯನ್ನ ಅರ್ಜುನ ಮದುವೆಯಾಗುವಂತೆ ತಾನೇ ಪ್ರೋತ್ಸಾಹಿಸ್ತಾನೆ ನಿನ್ನ ಮನಸ್ಸಿಗೆ ಯಾರು ಇಷ್ಟ ಯಾಕೆ ಅಂತ ಹೇಳಿದ್ರೆ ನೀನು ಒಮ್ಮೆ ಒರೆಸಿದ ಮೇಲೆ ನೀನೇನು ಮೂಢೆ ಅಲ್ಲ ಏನೂ ತಿಳಿದಂಥ ಅಲ್ಲ ನಿನಗೂ ವಿವೇಚನೆ ಮಾಡುವಂತ ಶಕ್ತಿ ಇದೆ ಆ ವಯಸ್ಸಾಗಿದೆ ಆ ವಿವೇಚನೆಯಿಂದ ಸರಿ ಆಗಿನ ಕನ್ಯರಿಗೆ ಒಳ್ಳೆ ರೀತಿಯ ಶಿಕ್ಷಣ ಸಿಕ್ಕಿರ್ತಿತ್ತು ಆ ಶಿಕ್ಷಣದಿಂದ ಅವರೇ ನಿರ್ಧರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಯಂವರ ಅನ್ನೋದು ಕೂಡ ಅದಿದೆ ಸ್ವಯಂವರದಲ್ಲಿ ಕನ್ಯೆಯಾದವಳು ತಾನೇ ಸ್ವತಃ ವರನ ಅನ್ವೇಷಣೆ ಮಾಡುವಂಥ ಪದ್ಧತಿ ಆವಾಗಲೇ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅದಕ್ಕೂ ಹಿನ್ನೆಲೆ ಇದೆಯೇ ತನಗೆ ಯೋಗ್ಯನಾದ ವರನನ್ನು ತಾನೇ ಆರಿಸಿಕೊಳ್ಳುವಂಥ ಹಕ್ಕು ಆ ಕನ್ಯಗಿತ್ತು ಇದನ್ನ ಕೃಷ್ಣ ಎತ್ತಿ ಹಿಡಿದಿದ್ದ ಅಷ್ಟೇ ಅಲ್ಲೂ ಕೂಡ ಇನ್ನು ಆ ಹದಿನಾರು ಸಾವಿರ ಜನ ಯಾವ ಆ ಕನ್ಯೆಯರ ಒಂದು ಮಾತು ಬರುತ್ತೋ ಅಲ್ಲಿ ನಾವು ನೋಡಬೇಕು ನರಕಾಸುರ ಯಾವ ಹದಿನಾರು ಸಾವಿರ सेरे मन एवं दिवस इटक सेरेम हाकद मेले कन्या गति समाज ये, ये, ये स्वीक आंगल यार आलोचने यार आलोचने वे वो अलू क्या ಇದು ಕೃಷ್ಣನಿಗೆ ಇಷ್ಟಿಲ್ಲ ನನಗೆ ಅವಮಾನವಾದರೂ ಪರವಾಗಿಲ್ಲ ನನಗೆ ಅವಮಾನವಾದರೂ ಪರವಾಗಿಲ್ಲ ನನ್ನ ಜನ ಹೀನ ಅಂತ ನಾಳೆ ಕಳೆದ್ರು ಪರವಾಗಿಲ್ಲ ನೋಡಿ ಅಮಾನಿ ಮಾನದೋ ಭಗವದ್ಗೀತೆಯಲ್ಲಿ ಬರುತ್ತಿದೆ ತಾನು ಮಾನವನ ಬಯಸುವುದಿಲ್ಲ ಇನ್ನೊಬ್ಬರಿಂದ ಗೌರವವನ್ನು ತಾನು ಬಯಸುವುದಿಲ್ಲ ಆದ್ರೆ ಇನ್ನೊಬ್ಬರಿಗೆ ಗೌರವವನ್ನು ಕೊಡ್ತಾನೆ ನೋಡಿ ಏನಾಯ್ತು ಕೃಷ್ಣನೇ ಇವರಿಗೆಲ್ಲ ಪತಿಯವರಾದ ಅವರ ಸ್ಟೇಟಸ್ಸು ಹೀಗಾಯ್ತು ಸಮಾಜದಲ್ಲಿ ಅವ್ರ ಸ್ಟೇಟಸ್ ಮೇಲೋಯ್ತು ಹಾಗೆ ಅಂತಹ ಒಂದು ಆ ಒಂದು ಉದ್ದೇಶದಿಂದ ಆತ ಅವ್ರನ್ನೆಲ್ಲ ಮದುವೆ ಕೇವಲ ಮದುವೆ ಆ ಪತಿಯ ಧರ್ಮವನ್ನು ಅವನು ಅನುಸರಿಸಬೇಕಲ್ಲ ಅದು ಹೇಗಪ್ಪ ಅಂತ ಹೇಳಿದ್ರೆ ಭಾಗವತದಲ್ಲಿ ನಮಗೆ ನಿದರ್ಶನ ಬರುತ್ತೆ ಒಮ್ಮೆ ನಾರದರಿಗೆ ಆಶ್ಚರ್ಯವಾಗುತ್ತೆ ಶ್ರೀ ಕೃಷ್ಣರಿಗೆ ಇಷ್ಟೊಂದು ಪತ್ನಿಯರಿದ್ದಾರಲ್ಲ ಇಷ್ಟು ದೊಡ್ಡ ಸಂಸಾರವಿದೆಯಲ್ಲ ಹೇಗೆ ಈ ಸಂಸಾರವನ್ನೆಲ್ಲ ಆತ ನಿರ್ವಹಿಸ್ತಾ ಇದ್ದಾನೆ ಅನ್ನುವಂತಹ ಮಾತು ಹಾಗ ಬಂದಾಗ ಆಶ್ಚರ್ಯದಿಂದ ಅವ್ರು ನೋಡ್ತಾರೆ ಒಂದೊಂದು ಮನೆಯಲ್ಲಿ ಎಷ್ಟೊಂದು ಮಹಲ್ಗಳಿದ್ವು ಅಲ್ಲಿ ಅಲ್ಲೆಲ್ಲ ಅಂತಃಪುರದ ರೀತಿಯಲ್ಲಿ ಒಬ್ಬೊಬ್ಬರ ಪತ್ನಿಯರಿಗೆ ಒಂದೊಂದು ಮನೆಯನ್ನು ಕಟ್ಕೊಟ್ಟಿದ್ದ ಆ ದ್ವಾರಕೆಯಲ್ಲಿ ಎಲ್ಲಿ ಅವನು ಹೋಗ್ತಾನೋ ಯಾವ ಮನೆಗೆ ಅವನು ಹೋಗ್ತಾನೋ ಆಯಾ ಮನೆಯಲ್ಲಿ ಆ ಯೋಗದ ಬಲದಿಂದ ಅಲ್ಲಿ ಕೃಷ್ಣ ಅದೇ ಪತ್ನಿಯರ ಜೊತೆಗೆ ಒಮ್ಮೆ ಸ್ನಾನ ಮಾಡ್ತಾ ಇರುವಂತೆ ಒಮ್ಮೆ ಎಣ್ಣೆ ಹಚ್ಕೊಡ್ತಾ ಇರುವಂತೆ ಒಮ್ಮೆ ಮಕ್ಕಳನ್ನು ಆಟ ಆಡಿಸ್ತಾ ಒಮ್ಮೆ ಯುದ್ಧ ಗರಡಿಯಲ್ಲಿ ತನ್ನ ಮಕ್ಕಳಿಗೆ ಯುದ್ಧದ ಕಲೆಯನ್ನು ಹೇಳ್ಕೊಡ್ತಾ ಒಮ್ಮೆ ತಾನೇ ಗುರುಗಳ ಬಳಿಯಲ್ಲಿ ಶಿಕ್ಷಣವನ್ನು ಪಡೆಯುತ್ತಾ ಇರುವಂತೆ ಇನ್ನೊಮ್ಮೆ ತನ್ನ ಮಕ್ಕಳಿಗೆ ಶಿಕ್ಷಣ ಕೊಡುವಂತೆ ಇನ್ನೊಂದು ಕಡೆ ಪತ್ನಿಯರ ಜೊತೆ ಸರಸವಾಡುತ್ತಿರುವಂತೆ ಹೀಗೆ ಒಂದೊಂದು ಮನೆಯಲ್ಲೂ ಕೂಡ ಎಲ್ಲಿ ಹೋಗ್ತಾನ ಅಲ್ಲೆಲ್ಲ ಕೃಷ್ಣರಿಗೆ ಅದು ಆ ಯೋಗದ ಚಮತ್ಕಾರಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖರ್ವತಃ ಶ್ರುತಿ ಬಲ್ಲೋಕೆ ಸರ್ವಮಾವೃತಿ ತಿಷ್ಠಿ ಅವನಿಗೆ ಆ ಯೋಗದ ಸ್ವರೂಪ ಏನು ಅಂದರೆ ಅವನಿಗೆ ತೋರಿಸಿದ್ದಾನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿಯೂ ನಾನೇ ಇದ್ದೇನೆ ಅಂತ ಆ ರಾಸದಲ್ಲೂ ಕೂಡ ಅದೇ ಆಗಿತ್ತು ಅಲ್ಲೂ ಕೂಡ ನಮಗೆ ವಿವರಣೆ ಬರುತ್ತೆ ಅಂತ ನಮಗ ಸಂಶಯ ಉಂಟಾಗುತ್ತೆ ಅಷ್ಟು ರಾತ್ರಿಯಲ್ಲಿ ಹಾಗಿದ್ರೆ ಅಲ್ಲಿ ಅವ್ರವರು ಗಂಡಂದ್ರು ಆ ಮಹಿಳೆಯರನ್ನ ಗೋಪಿಯನ್ನ ಹೇಗೆ ಬಿಟ್ಕೊಟ್ರು ಅಂತ ಅದಕ್ಕೆ ಅಲ್ಲೇ ಉತ್ತರವನ್ನು ಹೇಳಿದ್ದಾರೆ ಯಾವ ಗೋಪಿಯರು ಕೂಡ ಮನೆ ಬಿಟ್ಟಂತೆ ಅವರ ಗಂಡಂತರಿಗೆ ಭಾಸವಾಗಿಲ್ಲ ಎಲ್ಲರೂ ಕೂಡ ಅವರ ಪಾರ್ಶ್ ಪಾರ್ಶ್ವಸ್ಥರಾಗಿಯೇ ಅಂತ ಇದೇ ವಾಕ್ಯ ನೋಡಿ ಯೋಗ ಅಂದ್ರೆ ಇದು ಯೋಗ ಅಂದ್ರೆ ಇದು ಯಾವ ಗೋಪಂದರು ಕೂಡ ಕೃಷ್ಣನ್ ಮೇಲೆ ಅಸುವೆಯನ್ನು ಪಡುವಂತಹ ಪ್ರಶ್ನೆಯೇ ಹೇಳಿಲ್ಲ ಅಲ್ಲಿ ಅನ್ನುವಂತಹ ವಾಕ್ಯ ಇದೆ ಿದ್ರೆ ಅದಕ್ಕೆ ಅರ್ಥವೇನು ಅದು ಯೋಗದ ಕ್ರೀಡೆ ಯೋಗ ಆತ್ಮನಿಗೂ ಪರಮಾತ್ಮನಿಗೂ ಆ ಯಾವ ಕ್ರೀಡೆ ಆತ್ಮ ಕ್ರೀಡಾ ಆತ್ಮ ರತಿ ಅಂತ ಯಾವುದು ಬರ್ತದೋ ಅಲ್ಲಿ ಇದೆಯೋ ಭಗವದ್ಗೀತೆಯಲ್ಲಿ ಅದನ್ನ ತೋರಿಸ್ಕೊಡ್ತಾ ಇದ್ದೀರಿ ಕೃಷ್ಣ ಆದ್ರಿಂದ ಇಲ್ಲೂ ಕೂಡ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ ಕೃಷ್ಣ ತನಗೋಸ್ಕರ ವಿವಾಹವನ್ನು ಮಾಡಿಕೊಳ್ಳಿಲ್ಲ ಇನ್ನೊಂದು ಇನ್ನೊಬ್ಬರಿಗೋಸ್ಕರ ಆತ ವಿವಾಹವನ್ನು ಮಾಡಿಕೊಂಡ ಅಂತ ಯಾವಾಗ ನಮಗೆ ಇದು ಇನ್ನೂ ಸ್ಪಷ್ಟವಾಗುತ್ತೆ ಅಂದರೆ ರುಕ್ಮಿಣಿ ಹಾಗೆ ಕೋಪವನ್ನು ನಟಿಸಿದಂತೆ ಕೃಷ್ಣನ ಮೇಲೆ ಏನೋ ಒಂದು ಆಪಾದನೆಯನ್ನು ಮಾಡಿದಾಗ ಕೃಷ್ಣ ಶಾಂತವಾಗಿ ಅದನ್ನು ಸಹಿಸಿಕೊಂಡು ಹಾಗೆ ಉತ್ತರವನ್ನು ಹೇಳ್ತಾನೆ ನೋಡು ನಿನ್ನ ಮೇಲೆ ಪ್ರೀತಿ ಇದೆ ಅಂಥೇಳಿ ನಾನೇ ನಿನ್ನನ್ನು ಬಯಸಿದ್ದಲ್ಲ ನೋಡು ನನಗೂ ಕೂಡ ಒಂದಿಷ್ಟು ಡಿಪ್ಲೊಮೆಸಿ ಅಂತ ಒಂದಿರುತ್ತೆ ಈಗ ನೀನು ನೀನಾಗಿ ನೀನೇ ಓಡಿ ಬಂದೆ ನೀನಾಗ ನೀನೇ ಓಡಿ ಬಂದ ಮೇಲೆ ಈಗ ವಾಪಸ್ ಹೋದರೆ ನಿನ್ನಲ್ಲಿ ಯಾರು ಮದುವೆ ಮಾಡಿಕೊಡ್ತಾರೆ ನೀನು ಎಷ್ಟೇ ಸುಂದರಿ ಆಗಿರ್ಬೋದು ಆದ್ರೆ ಒಮ್ಮೆ ನೀನು ಇಲ್ಲಿ ಓಡಿ ಬಂದ ಮೇಲೆ ಅದು ವಾಪಸ್ ಹೋದ್ಮೇಲೆ ಅಲ್ಲಿ ನಿನಗೆ ಸ್ಥಾನವಿಲ್ಲ ಡೋರ್ ಕ್ಲೋಸ್ ಆದ್ರಿಂದ ಆ ಒಂದು ಗತ್ಯಂತರವಿಲ್ಲದೆ ನಾನ್ ನಿನ್ನನ್ನು ಮದುವೆ ಮಾಡ್ಕೊಂಡಿದ್ದು ಅಂತ ರಫ್ ಅಂತ ಮುಖಕ್ಕೆ ಅವ್ರನ್ನ ಹೇಳ್ಬಿಟ್ಟೆ ಅವಳು ಅಳು ಬರುತ್ತೆ ಹಾಗ ಅವಳು ಆ ಗರ್ವ ಇರುತ್ತಲ್ಲ ಅಹಂಕಾರ ಇರ್ತಲ್ಲ ನನ್ನ ನನ್ನ ಸೌಂದರ್ಯವನ್ನು ನೋಡಿಕೊಂಡು ಕೃಷ್ಣನೇ ಬಯಸಿ ಯಾವ ಮದುವೆ ಮಾಡಿಕೊಂಡಿದ್ದು ಅನ್ನುವಂತಹ ಒಂದು ದುರಹಂಕಾರ ದುರ್ವಿಮಾನ ಇರುತ್ತಲ್ಲ ಆಕೆಗೆ ಆ ಅದೆಲ್ಲ ನಾಶವಾಗಿ ಆಗ ಅವರು ಆಗ್ತಾರೆ ಹೇ ಕೃಷ್ಣ ನೀನು ಪರಮಾತ್ಮ ಆ ರೀತಿಯ ಜ್ಞಾನೋದಯ ಉಂಟಾದಾಗ ಅವನು ಹೇಳ್ತಾನೆ ನೋಡು ನಿನ್ನಲ್ಲಿ ಅದೊಂದು ಇತ್ತಲ್ಲ ಅದನ್ನು ಸರಿಸಲಿಕ್ಕೋಸ್ಕರ ನಾನು ಇದು ಹೇಳಿದೆ ನಾನು ನಿಜವಾಗಿಯೂ ನಿನ್ನ ಮೇಲೆ ಪ್ರೀತಿ ಇದೆ ಈ ಮಾತು ನನ್ನ ಇರ್ತಾನೆ ಅವನು ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅವರವರ ಶಿಕ್ಷಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಆಟವನ್ನು ಆಡಿದ್ದನ್ನ ನಾವು ನೋಡ್ತೇವೆ ನಂತರ ನಮಗೆ ಇನ್ನೊಂದು ಗೊತ್ತಾಗೋದು ಏನಂದ್ರೆ ದಾನ ಕೊಡುವಂತಹ ರೀತಿ ಇಲ್ಲ ಕೃಷ್ಣಂದು ದಾನ ಕೊಡುವಂತಹ ರೀತಿ ಸಾತ್ವಿಕ ದಾನ ಅಂತ ಅವನೇ ಈ ಸಾತ್ವಿಕ ದಾನಗಳು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ದಾನ ಕೊಡಬೇಕು ಹೇಗ್ ಕೊಡಬೇಕು ಅಂದ್ರೆ ಇನ್ನೊಬ್ಬ ದಾನ ಕೊಟ್ಟಂತ ವ್ಯಕ್ತಿ ತನಗೆ ಉಪಕಾರ ಮಾಡುವಂತಹ ಸ್ಥಿತಿಯಲ್ಲಿ ಇರಬಾರ್ದು ಈಗ ನಾನು ನೂರು ರೂಪಾಯಿ ಕೊಟ್ರೆ ನಾಳೆ ಅವನು ನನಗೆ ಓದಿಬೇಕು ಅಥವಾ ಅದನ್ನು ವಾಪಸ್ ಕೊಡುವಂತಹ ಸ್ಥಿತಿಯಲ್ಲಿ ಅವನಿರಬಾರ್ದು ನನಗೆ ಅವನಿಂದ ಯಾವ ಉಪಯೋಗ ಇದಲ್ಲದೆ ಬೇರೆ ಯಾವ ಉಪಯೋಗವು ಪಡೆಯುವಂತಹ ಇದು ಇರಬಾರ್ದು ಸ್ಥಿತಿಯೂ ಇವತ್ತೇನು ನೂರು ರೂಪಾಯಿ ಕೊಟ್ಕೊಳ್ಳೋದು ನಾಳೆ ಸ್ವಲ್ಪ ಕೆಲಸ ಮಾಡಪ್ಪ ನಮ್ಮ ಮನೇಲಿ ಬಾ ಅಂತ ಹೇಳೋದು ಇದು ದಾನ ಬಿಸ್ನೆಸ್ ಸಾತ್ವಿಕ ದಾನದಲ್ಲಿ ಕೃಷ್ಣ ಇದನ್ನು ಹೇಳಿದ್ದಾನೆ ಅನುಪಕಾರಿಣಿ ಯಾರು ಅನೂಪಕಾರಿಗಳು ಇನ್ನು ಮುಂದೆ ನಿಮಗೆ ಉಪಕಾರ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯವೇ ಆಗಬಾರ್ದು ವ್ಯಕ್ತಿಗಳು ಬಗ್ಗ ಬಡವರು ಅವರಿಗೆ ಸಹಾಯ ಮಾಡಬೇಕು ಅದನ್ನು ಹೇಳಿಕೊಳ್ಳಬಾರದು ಇನ್ನೊಬ್ಬರು ಮುಂದೆ ನ್ಯೂಸ್ ಪೇಪರ್ ಹಾಕಲಿ ಅಂತ ಅದು ಇರಬಾರ್ದು ಇಷ್ಟೆಲ್ಲ ಇರಬೇಕು ಆಮೇಲೆ ಪಾತ್ರ ನೋಡಬೇಕು ಯಾವನೇ ಅವನೋ ಬೀದಿ ಬಸ್ವಂಗು ದಾನ ಮಾಡೋಂಗಿಲ್ಲ ಅದೇನಂದ್ರೆ ಗೊತ್ತಿರುವಂಗೆ ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಮಾಡಬೇಕು ನಮ್ಮಲ್ಲಿ ಏನಾಗುತ್ತೆ ಇರೋರಿಗೆ ದಾನ ಮಾಡೋದು ಯಾಕಂದ್ರೆ ಅವ್ರು ನೂರು ಜನ ಕೇಳ್ಕೊಂಡು ತಿರುಗ್ತಾರೆ ಅಂತ ಶ್ರೀಮಂತರಿಗೆ ದಾನ ಮಾಡೋದು ಹೀಗೆ ಇದೆಲ್ಲ ದಾನ ಅಲ್ಲ ಇದೆಲ್ಲ ವೇಸ್ಟ್ ಅಂತ ಭಸ್ಮ ಇದು ಏನೋ ಭಸ್ಮದಲ್ಲಿ ಹೋಮ ಮಾಡ್ದು ನೀರಿನಲ್ಲಿ ಹೋಮ ಮಾಡ್ದು ಅಂತ ಯೂಸ್ಲೆಸ್ ಅಂತ ಕೃಷ್ಣ ಹಾಗೆ ದಾನ ಮಾಡ್ಕೊಂಡು ಬಂದಿದಂತ ಜೀವಿತ ಉದ್ದಕ್ಕೂ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಅವನು ಸುಧಾಮನಿಗೆ ಮಾಡಿದಂತಹ ದಾನ ಸುಧಾಮ ಬರ್ತಾ ಇದ್ದಾನೆ ಅವನ ಮನಸ್ಸಿನಲ್ಲಿ ಇವರು ಗೊತ್ತಾಗ್ಬಿಡ್ತು ಆದ್ರೆ ದಾನ ಹೇಗೆ ಮಾಡಬೇಕು ಅಂದ್ರೆ ಆ ವ್ಯಕ್ತಿ ನನಗಿಂತ ನೀಚ ಅಂತ ತರಿಸ್ಕೊಡ್ಬಾರ್ದು ಸ್ವಾಮೀಜಿ ಪ್ರಿನ್ಸಿಪಲ್ ಇದು ಆ ವ್ಯಕ್ತಿ ನನಗಿಂತ ಉತ್ಕೃಷ್ಟ ಅಂತಿರಬೇಕು ಕೊಡುವವನ ಕೈ ಹೀಗೆ ಪಡೆಯುವವನ ಕೈ ಹೀಗೆ ದಾನ ತೆಗೆದುಕೊಳ್ಳುವವನೇ ಇಲ್ಲದೆ ಹೋದ್ರೆ ದಾನ ಕೊಡುವ ಎಲ್ಲಿ ಹೋಗ್ಬೇಕು ನೀವು ಕೊಟ್ಟಂತ ದಾನ ನನ್ಗೆ ಬೇಡಪ್ಪ ಹೋಗಯ್ಯ ನನಗೇನು ಎಲ್ಲ ಇದೆ ನಾನು ತೃಪ್ತ ಅಂತ ಹೇಳಿಬಿಟ್ರೆ ನೀನು ವಾಪಸ್ ಅಲ್ಲೇ ಇಟ್ಕೋಬೇಕು ನಿನಗೆ ಆ ಪುಣ್ಯವೇ ಇಲ್ಲ ಆದ್ರೆ ನಿಮಗೆ ಆ ದಾನ ಕೊಟ್ಟಂತ ಪುಣ್ಯವನ್ನು ಕೊಡುವನು ಕೂಡ ಅವನೇ ಇದೆಲ್ಲ ಕೃಷ್ಣನಿಗೆ ಗೊತ್ತಿತ್ತು ಅವನು ಬರ್ತಾ ಇರಬೇಕಾದ್ರೆ ಅವನು ಬ್ರಾಹ್ಮಣೋತ್ತಮ ಬರ್ತಾ ಇದ್ದಾನೆ ಸಕಲ ವೇದವನ್ನು ಬಲ್ಲಂಥ ಬ್ರಾಹ್ಮಣೋತ್ತಮ ಸುಧಾಮ ಜ್ಞಾನಿ ಜ್ಞಾನಿಯನ್ನು ಕಂಡ್ರೆ ಕೃಷ್ಣನಿಗೆ ಎಲ್ಲಿಲ್ಲೋ ಗೌರವ ಅವನು ಮಹಾಬಡ ರಾಜ ಆದರೂ ಅಷ್ಟ ಮಹಿಷಿಯರನ್ನು ಕಳಿಸ್ತಾನೆ ಇವನು ಸೇವೆ ಮಾಡಿ ಅಂತ ರುಕ್ಮಿಣಿ ಸತ್ಯಭಾಮ ಕಾಳಿಂದಿ ಜಾಂಬವತಿ ಎಲ್ಲರನ್ನು ಕಳಿಸ್ತಾನೆ ಹೋಗಿ ಸೇವೆ ಮಾಡಿ ಮಹಾತ್ಮ ಬಂದಿದ್ದಾನೆ ಅಂತ ಅವ್ನು ನೋಡಿದ್ರೆ ಎಲ್ಲ ಹರ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಕಂತೆ ಕೊಳಪು ಅಂದ್ರೆ ಕೊಳಪು ಇವ್ರಿಗೆ ಆಶ್ಚರ್ಯವಾಗುತ್ತೆ ಇಂಥವ್ರನ್ನೆಲ್ಲ ಗೌರವಿಸ್ತಾ ಅಂತ ಗೌರವಿಸಿ ನೀವು ಅವನು ನನ್ನ ಬಾಲ್ಯ ಸ್ನೇಹಿತ ಅಂತ ಮಹಾ ವಿದ್ವಾಂಸ ಅವನು ಮಹಾ ಜ್ಞಾನಿ ಅವನು ಸರಿ ಅಂತ ಹೇಳಿ ಇವರೆಲ್ಲ ಇದು ಮಾಡಿದ್ಮೇಲೆ ನಂತರ ಒಂದು ಅನುಗ್ರಹ ಮಾಡುವಂತಹ ಒಂದು ಸನ್ನಿವೇಶ ಇನ್ನೊಂದು ಇನ್ನೊಂದು ತಮಾಷೆ ಏನಂದ್ರೆ ನೀವೆಲ್ಲ ನಾಳೆ ಅಂತ್ಕೊಳ್ಬೇಕು ಕೃಷ್ಣ ದಾನ ಮಾಡಿಬಿಟ್ಟ ಅಂತ ಹಾಗೂ ಅಂತ್ಕೊಳ್ಬಾರ್ದು ಆ ಹೆಸರು ಬೇಡ ಅದಕ್ಕೆ ಅವನೇನ್ ಮಾಡ್ದ ನನ್ಗೆ ಏನಾದ್ರು ತಂದಿದ್ಯಾ ನೀನು ಅಂತ ನನಗೇನಾದ್ರೂ ಗಿಫ್ಟ್ ತಂದಿದ್ಯಾ ಹೇಳ್ತಾರೆ ರಾಜನ ಮುಂದೆ ಅಥವಾ ಬ್ರಾಹ್ಮಣನ ಮುಂದೆ ಸನ್ಯಾಸಿಗಳ ಮುಂದೆ ಹೋಗುವಾಗ ದೇವರ ಮುಂದೆ ಹೋಗುವಾಗ ಏನಾದ್ರೂ ತೆಗೆದುಕೊಂಡು ಹೋಗ್ಬೇಕು ಅಂತ ನೀನೇನು ತಂದಿದ್ಯಾ ನನಗೆ ನನ್ ತಂದಿದ್ದಾನೆ ಕೊಡೋದು ಹೇಗೆ ಇವನು ಅರಮನೆ ನೋಡಿದ್ರೆ ಹಾಗೆ ಅಷ್ಟು ಮಹಿಷಿ ಏನು ಎಲ್ಲ ಆಭರಣ ಹಾಕೊಂಡು ಎಲ್ಲ ಜಿಗಿ ಜಿಗಿ ಜಿಗಿ ಅಂತ ಇನ್ ಈ ಇವನು ಆ ಕುಟ್ಟ ಹೊಲಿಕೆಯೋ ಏನು ತೆಗೆದ್ರೆ ಅಲ್ಲಿರೋರು ಕೃತವರ್ಮ ಇದ್ದಾನೆ ಬಲರಾಮ ಇದ್ದಾನೆ ಅಷ್ಟು ಮಹಿಷಿಯರ್ ಇದ್ದಾರೆ ಎಲ್ಲ ಗೊಳ್ಳಬಿಡ್ತಾರೆ ಬಹುಮಾನ ಮಾಡ್ತಾರೆ ನಾನೇನು ತಲ್ಲಿಲ್ಲ ಮರ್ತ್ೋದೆ ಅಂತ ಸುಳ್ಳು ಹೇಳಿಬಿಡ್ತಾನೆ ಆಗ ಇವನೇ ಹೇಳ್ಬೇಕಾಗತ್ತೆ ಇಲ್ಲ ಇಲ್ಲ ಇಲ್ಲ ಇಲ್ಲ ನೀನೇನು ತಲ್ಲಿದ್ದೀಯ ನೋಡಲ್ಲಿ ಏನು ಗಂಟು ಕಾಣಿಸ್ತಾ ನೀನು ಹೆಂಡತಿ ಏನೋ ಕೊಟ್ಟು ಕಳಿಸಿರ್ಬೇಕು ನನಗೋಸ್ಕರ ಅಂತ ಹೇಳಿ ಆತನೇ ಬಿಚ್ಚಿ ಅವ್ನು ನೋಡ್ತಾನೆ ಇಲ್ಲ ಎಲ್ಲ ಬಿದ್ದೋಗಿದ್ದೆ ಆ ಬಿದ್ದಂತಹ ಆ ಅವಲಕ್ಕಿಯನ್ನು ಬಿರ್ಕೊಂಡು ಹೀಗೆ ಬಾಯಿ ಹಾಡ್ತಾವಂತೆ ಒಂದು ಹೀಗಾಗ್ತಾನೆ ಎರಡನೇದು ಹೀಗಾಗಬೇಕಂದ್ರೆ ರುಕ್ಮಿಣಿ ಮೊದಲು ತಳಿತಾಳೆ ಬೇಡ ಬೇಡ ಬೇಡ ಬೇಡ ಬೇಡ ನೀವು ನನಗೆ ಗೊತ್ತಿದೆ ನೀವು ಯಾರಿಂದ ಏನು ಸ್ವೀಕರಿಸ್ತೀರೋ ಅದು ಅಕ್ಷಯವಾಗುತ್ತೆ ಅಂತ ನೀವೇ ಹೀಗನ್ಬಿಟ್ರೆ ಮಾಡಿಬಿಟ್ರೆ नूं पाल इला अंत आके तक अलू कूड़ा आस्थानू क्यवस्थे माक इे को गिरलू कौ दानबिट्ता ऐनो स्नहित बंद अं दोच को नम्बर खजान ಎಂಟಿಯರು ಹೇಳ್ತಾರೆ ಅದಕ್ಕೂ ಕೂಡ ಆಸ್ಪದ ಇಲ್ಲ ಗುಟ್ಟಾಗಿ ದಾನ ಮಾಡೋದು ಗುಟ್ಟಾಗಿ ಇವನು ಹೋಗಿ ನೋಡ್ತಾನೆ ಏನದು ನನ್ನ ಮನೇನ ಏನದು ಅಂತ ವಾಪಸ್ ತಿರುಗಿ ಬರಬೇಕಾಗುತ್ತೋ ಯಾವುದೋ ರಾಂಗ್ ಡೈರೆಕ್ಷನ್ ಹೋಗಿದ್ದೀನಿ ಅಂತ ಹಾಗೆ ಮಾಡಾಕ್ಬಿಡ್ತಾನೆ ಇದು ದಾನ ಅಂದರೆ ಇದು ಆ ದಾನ ನಂತರ ಬರ್ತಕ್ಕಂಥದ್ದು ಕೊನೆಯಲ್ಲಿ ಅವನು ಹೇಗೆ ಈ ಯೋಗ ಅವನ ಇಡೀ ಜೀವನ ಯೋಗಮಯವಾಗಿತ್ತು ಅನ್ನೋದಕ್ಕೆ ಇನ್ನೊಂದು ಅತ್ಯಂತ ನಿದರ್ಶನ ಅಂತ ಹೇಳಿದ್ರೆ ಅವನ ಸಮಾಧಿ ಕೊನೆಯಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ ಅವನಿಗೆ ತನ್ನವರು ಪರರು ಇಲ್ಲ ಅನ್ನೋದಕ್ಕೆ ಅವನೇ ಭಗವದ್ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ ಭಕ್ತ ಆಗಿರೋನು ಹೇಗಿರಬೇಕು ಅಂದ್ರೆ ಅನಭಿ ಆಸ ಅಸಕ್ತಿ ರಣಭಿಷ್ವಂಗ ಅಂತ ಪುತ್ರ ಪುತ್ರ ಮಕ್ಕಳಲ್ಲಿ ದಾರ ಪತ್ನಿಯರಲ್ಲಿ ಗೃಹ ಮನೆಯಲ್ಲಿ ಮತ್ತೆ ತನಗೆ ಸಂಬಂಧಪಟ್ಟಂಥ ಇನ್ನಿತರ ಆಸ್ತಿಪಾಸ್ತಿಗಳಲ್ಲಿ ಆಸಕ್ತಿ ರಣಭಿಷ್ವಂಗ ನನ್ನದು ಅಂತ ಇರಬಾರ್ದು ಈ ಪತ್ನಿಯರು ನನ್ನವರು ಈ ಮನೆ ನನ್ನದು ಈ ಆಸ್ತಿ ಪಾಸ್ತಿ ನನ್ನದು ಈ ಪುತ್ರರು ನನ್ನದು ಅನ್ನುವಂತಹ ನನ್ನದು ಅನ್ನೋದು ಕೃಷ್ಣನಿಗೆ ಅದಕ್ಕೆ ನೂರಕ್ಕೆ ನೂರಷ್ಟು ಇತ್ತು ಅದು ಕಡಿಮೆ ಹೇಳು ನೂರಕ್ಕೆ ನೂರೈವತ್ತು ಅಂತ ಹೇಳಕ್ ಆಗಲ್ವ ಹಾಗೆತ್ತು ಯಾವಾಗ ಅವನು ಹೋಗ್ತಾನೋ ಗಾಂಧಾರಿ ಹತ್ರ ಪಾಂಡವನ ಕರ್ಕೊಂಡು ಗಾಂಧಾರಿ ಶಾಪ ಕೊಟ್ಕೊಡ್ತಾಳೆ ಆ ದುಃಖದ ಉದ್ವೇಗದಲ್ಲಿ ಶಾಪ ಕೊಡ್ತಾಳೆ ನಾನು ಯಾವ ರೀತಿಯಲ್ಲಿ ಪುತ್ರ ಶೋಕದಿಂದ ನೆರಡ್ತಾ ಇದೇನು ನಿಂದು ಕೂಡ ಎಲ್ಲ ವಂಶ ನಿರ್ವಂಶವಾಗಲಿ ನಿನ್ನ ಪುತ್ರರು ಎಲ್ಲ ಸತ್ತು ಹೋಗ್ಲಿ ಕೃಷ್ಣನಿಗೆ ಒಂದು ಚೂರು ಇದಾಗಲ್ಲ ಒಂದು ನಗತಾನೆ ದುಃಖವೇ ಆಗಲ್ಲ ಅಮ್ಮ ನೀನೇ ಹೇಳ್ತೇನೆ ಮಾಡ್ಬಿಟ್ಟಿದ್ದೀನಿ ಶಾಪವನ್ನು ನೆರವೇರಿಸ್ಕೊಡ್ತೀನಿ ಅಂತ ಮುಂಚೆನೆ ನಂತರ ಮಾಡಿದ್ನಲ್ಲ ಅಲ್ಲಿ ಇಲ್ಲಿ ಎಲ್ಲ ಪಡೆದಾಟ ಶುರುವಾಯ್ತು ಒಬ್ರು ಕೂಡ ಇಳಿದ್ರು ಒಬ್ರು ಕೂಡ कोनि बलराम उक बर्ताने बलराम कर्तव बलराम कूड़ा काडली कूद तपस्मता गोत इन नलस अर्षन अवतार आग दी शरीरव त्यागत नोड़ता अरीर त्यागदा अंत पुनः इवन कलोचन नो त्यगम कूदिता आग यहां बेड़ ಅವನು ಅಲ್ಲಿಗೆ ಬಂದು ಆ ಅವನ ಕಾಲ ಬೆರಡು ಕಾಲ ಮೇಲೆ ಕಾಲು ಹೀಗೆ ಹಾಕೊಂಡು ಕೂತಿದ್ದಾಗ ದೂರದಲ್ಲಿ ಅವನು ಈ ಕಾಲನ್ನ ಜಿಂಕೆಯ ಒಂದು ಭಾಗ ಅಂತ ತಿಳ್ಕೊಂಡು ಅದಕ್ಕೆ ಬಾಣವನ್ನು ಬಿಟ್ಟಾನೆ ಹತ್ರ ಬಂದು ನೋಡಿದಾಗ ಅವನು ಗೊತ್ತಾಗತ್ತೆ ಅಯ್ಯೋ ಇದು ಜಿಂಕೆ ಎಲ್ಲ ಇದು ಕೃಷ್ಣ ಇದು ಅಂತ ಹೇಳಿ ತುಂಬಾ ದುಃಖವಾಗತ್ತನು ಪರಿಪರಿಯಾಗಿ ಅವನು ಪಶ್ಚಾತ್ತ ಪಡ್ತಾನೆ ಆದ್ರೆ ಕೃಷ್ಣ ಹೇಳ್ತಾನೆ ನಿನಗೆ ಗೊತ್ತಿಲ್ಲ ಆದರೆ ನನಗ್ ಗೊತ್ತಿದೆ ಇದನ್ನು ನಾನು ಇನ್ನೊಂದು ರೀತಿಯಲ್ಲಿ ಋಣವನ್ನು ತೀರಿಸಿದ್ದೇನೆ ಹಿಂದೆ ಯಾವ ರೀತಿಯಲ್ಲಿ ರಾಮನ ವೇಷಧಾರಿಯಾಗಿ ನಾನು ನಿನ್ನನ್ನು ಕೊಂದಿದ್ದನೋ ವಾಲಿಯ ರೂಪದಲ್ಲಿದ್ದಂತ ನಿನ್ನ ಈಗ ನಾನು ಅದನ್ನು ವಾಪಸ್ ಸ್ವೀಕರಿಸಿದ್ದೇನೆ ಅಲ್ಲೂ ಕೂಡ ಅವನು ಬಿಡಲಿಲ್ಲ ಕರ್ಮ ಹೇಗೆ ಹೊಡೆಯುತ್ತೆ ಅನ್ನೋ ತಾನೇ ಸ್ವೀಕರಿಸಿದ್ದಾನೆ ಇನ್ನು ಬೇರೆಯವ್ರಿಗೆ ಬಿಡ್ತಾನೋ ಅವನು ಬಿಡೋದಿಲ್ಲ ತಾನೇ ಸ್ವೀಕರಿಸಿದ ತನ್ನ ಹಾಗೆ ಆ ರೀತಿಯಲ್ಲಿ ಸ್ವೀಕರಿಸ್ಬಿಟ್ಟು ನಂತರ ಅವನು ಯೋಗದಲ್ಲಿ ಶರೀರವನ್ನು ಯಾವ ರೀತಿ ಬಿಡ್ತಾನೆ ಅಂತ ಹೇಳಿ ಇಲ್ಲಿ ಪೂರ್ಣ ವಿವರಣೆ ಇದೆ ಕೊನೆಯಲ್ಲಿ ಅಳಿದುಳಿದು ಯಾರೋ ಇರ್ಬೋದು ಇರ್ತಾರಲ್ಲ ನೋಡಕ್ ಬರ್ತಾರ ನೋಡಕ್ ಬಂದ ಅಯ್ಯೋ ಇವನು ಹೆಗುಳ್ಕೊಂಡ್ಬಿಟ್ಟ ಅಂತ ಮನ್ಸಲ್ಲಿ ಅವ್ನು ಬಂತು ಇವನು ಸಾಯ್ಬೇಕಾಗಿತ್ತಲ್ಲ ಈ ಹೊತ್ತಿನ ಇರಬಾರ್ದಲ್ಲ ಅಂತ ಹೇಳಿ ಸರಿ ಸರಿ ಈ ಮೆಸೇಜ್ ತಗೊಂಡು ನೀನು ಹೋಗಿ ಅಲ್ಲಿ ವಸುದೇವ ಇವರಿದ್ದಾರೆ ದೇವಕಿ ಅವರು ಹೇಳಿಬಿಡು ಅಂತ ಹೇಳಿ ಕಳಿಸ್ತಾನೆ ಅಲ್ಲಿ ಅವನ ದಾರಿನ ಅವನು ಕೂಡ ಯುದ್ಧದಲ್ಲಿ ಸತ್ತೋಗ್ತಾನೆ ಅವ್ನು ಕೊಲ್ಲಬೇಕು ಅಂತ ಹೇಳಿಬಿಟ್ಟೆ ವಾಪಸ್ ಕಳಿಸೋದೆ ಇವನು ಹೇಗೆ ಬದುಕ್ಬಿಟ್ಟು ಅಲ್ಲಿ ಬನ್ನಲ್ಲ ನನ್ನ ಹತ್ರಕ್ಕೆ ಅಂತ ಸಾಯ್ಬೇಕು ಅವನು ಅಲ್ಲಿ ಅಲ್ಲಿ ಇವನು ಹೋಗ್ಲಿ ಅಲ್ಲಿ ಆ ಒಂದು ವರವನ್ನ ಆ ಶಾಪವನ್ನ ಪೂರ್ತಿ ಮಾಡಬೇಕು ಅಂತ ಹೇಳಿ ಅವನು ಕಳ್ಸಿಕೊಡ್ತಾನೆ ಅವನು ಸುತ್ತೋಗ್ತಾನ ಕೊನೆಗೆ ಯಾವ ರೀತಿ ಅಂತ ಹೇಳಿದ್ರೆ ಅವನು ತನ್ನದೇ ಆದಂತಹ ಪತ್ನಿಯರು ಕೂಡ ಈ ಅಷ್ಟಮಹಿಷಿಯರು ಮಾತ್ರ ಬೆಂಕಿಯಲ್ಲಿ ಬಿದ್ದು ಸತಿಯನ್ನ ಮಾಡ್ಕೊಳ್ತಾರೆ ಇನ್ನು ಉಳಿದಂತಹ ಯಾರ್ಯಾರು ಸ್ತ್ರೀಯರು ಇರ್ತಾರೋ ಅವ್ರನ್ನೆಲ್ಲ ಅರ್ಜುನನ ಇನ್ಚಾರ್ಜ್ ಕೊಟ್ಬಿಟ್ಟು ಅವ್ರನ್ನ ಹೇಗಾದ್ರು ಮಾಡಿ ರಕ್ಷಣೆ ಮಾಡಿಕೊಂಡು ನೀನು ಹಸ್ನಪು ಕರ್ಕೊಂಡು ಹೋಗಬು ಅಂತ ಹೇಳಿದಾಗ್ಲೂ ಕೂಡ ಅಲ್ಲಿ ಈ ಚಮತ್ಕಾರದಿಂದ ಈ ಪತ್ನಿಯರನ್ನ ಈ ಸಂಪತ್ತನ್ನ ಟಕಾಯಿತರು ಬಂದು ಅಪಹರಿಸಿಕೊಂಡು ಹೋಗುವಂತಹ ಒಂದು ನಾಟಕ ಆಗ ಅರ್ಜುನ ಹೇಳ್ತಾನೆ ಇದೇ ಗಾಂಡೀವ ಯುಧಿಷ್ಠನಿಗೆ ಬಂದು ಅಳ್ತಾ ಹೇಳ್ತಾನೆ ಕೃಷ್ಣ ಇಲ್ಲ ಈಗ ಇದೇ ಗಾಂಡೀವ ಇದೇ ಪೌರುಷ ಎಷ್ಟು ಶತ್ರು ರಾಜರ ತಲೆಯನ್ನು ಎಗರಿಸಿದಂತಹ ಈ ಕೈ ಇವತ್ತೆಲ್ಲ ಕೃಷ್ಣಂದೇ ಪತ್ನಿಯರನ್ನು ಕೃಷ್ಣಂದೇ ಆದಂತಹ ಸಂಪತ್ತನ್ನು ಉಡಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತ ದುಃಖದಿಂದ ಅವನಿಗೆ ಉಕ್ಕಿ ಉಕ್ಕಿ ಬರುತ್ತೆ ಬಿಕ್ಕಿ ಬಿಕ್ಕಿ ಅಳ್ತಾನೆ ಯುಧಿಷ್ಠನ ಮುಂದೆ ಎಲ್ಲರೂ ಕೂಡ ಅಳ್ತಾರಂತೆ बरते सन्नीश आ कृष्ण यी त्यागत शरीर भागवत हेतारीत अंत कालेमेव स्मर मुक्त कलेवरम यतिभाव याति नास्त्र संशये इला कूड़ा भगवान् पितामह वीक्ष्य विभूति आत्मनो विभु संयोज्य आत्मनिच आत्मा पद्मने न्यमीलयत ಆ ಗುರು ಮಧ್ಯದಲ್ಲಿ ತನ್ನ ಇದನ್ನ ಯಾವುದೋ ಕಣ್ಣುಗಳನ್ನ ಇದು ಮಾಡಿ ಯೋಗದಲ್ಲಿ ಆ ಪರಮಾತ್ಮವನ್ನು ಕುರಿತು ಚಿಂತನೆ ಮಾಡ್ತಾಂತೆ ತನ್ನ ಸ್ವರೂಪದ ಚಿಂತನೆಯನ್ನ ತನ್ನ ಪರಮಾತ್ಮಲ್ಲೇ ತನ್ನ ಆತ್ಮವನ್ನ ಅವನು ಸ್ಥಾಪನೆ ಮಾಡಿ ಲೋಕಾಭಿರಾಮ್ ಸ್ವತನುಂ ಧಾರಣಾ ಧ್ಯಾನ ಮಂಗಲಂ ಯೋಗ ಧಾರಣಯ ಅಗ್ನೇಯ ದ್ವಾ ಧಾಮಾ ಸ್ವಕಂ ತನ್ನ ಶರೀರವನ್ನ ಬೆಂಕಿಯಲ್ಲಿ ಆಹುತಿ ಮಾಡಿಕೊಳ್ಳದೆ ಈ ಯೋಗದ ಕಾರಣದಿಂದ ಸ್ವ ಹಾಗೆ ಹೋಗ್ತಾ ಉಂಟು ಸಶರೀರಿಯಾಗಿ ಹಾಗೆ ತನ್ನ ಲೋಕಕ್ಕೆ ಹೋಗ್ತಾನೆ ಯೋಗದ ಪ್ರಭಾವದಿಂದ ಅಂತ ಹೇಳಿ ನಮಗಲ್ಲಿ ಹನ್ನೊಂದನೆಯ ಸ್ಕಂದದ ಮೂವತ್ತೊಂದನೆಯ ಅಧ್ಯಾಯ ಐವತ್ತೇಳನೆಯ ಶ್ಲೋಕದಲ್ಲಿ ಬರ್ತದೆ ಹಾಗೆಯೇ ಹುಟ್ಟಿದಂದಿನಿಂದ ತನ್ನ ಜೀವನ ಪರ್ಯಂತ ಕೊನೆಗೆ ಶರೀರ ಬಿಡುವಾಗಲೂ ಕೂಡ ಯೋಗದಲ್ಲೇ ತನ್ನ ಆ ಕಥೆಯನ್ನ ಅಂತ್ಯ ಮಾಡ್ತಾನ ಹೀಗಾಗಿ ಎತ್ರ ಯೋಗೇಶ್ವರೋ ಕೃಷ್ಣ ಯೋಗೀಶ್ವರ ಅಲ್ಲ ಸ್ವಾರಸ್ಯ ಇದು ಯೋಗೇಶ್ವರೋ ಕೃಷ್ಣ ಅಂತ ಯೋಗಿಗಳಿಗೆ ಈಶ್ವರ ಅಲ್ಲ ನಾಲ್ಕು ಯೋಗಗಳಿಗೆ ಈಶ್ವರ ಯೋಗಿಗಳು ಯೋಗವನ್ನು ಪಾಲಿಸ್ತಾರೆ ಆದರೆ ಇವನು ಇವನಿಂದ ಯೋಗಗಳು ಹುಟ್ಟಿವೆ ಅಂತ ಯೋಗಗಳ ಪಿತಾಮಹ ಯೋಗಗಳನ್ನೇ ಕಂಟ್ರೋಲ್ ಮಾಡ್ತಕ್ಕಂತಹ ಈಶ್ವರ ಈ ಭಗವಾನ್ ಕೃಷ್ಣ ಇಲ್ಲಿಗೆ ಈ ಯೋಗಾಚಾರ್ಯನ ಹಾಗೂ ಈ ಭಗವದ್ಗೀತೆಯ ಉಪದೇಶಗಳು ಅವನ ಜೀವನದ ಅವಿಭಾಜ್ಯ ಅಂಗ ಅಂತ ತಿಳಿಸ್ಕೊಡೋದರ ಮೂಲಕ ಮುಂದಿನ ಉಪನ್ಯಾಸದಲ್ಲಿ ನಾವು ಯಥಾವತ್ತಾಗಿ ಭಗವದ್ಗೀತೆಯ ಮೂಲ ಸ್ರೋತ ಹಾ ಹೌದು ಮುಗಿಸೋಣ ಪೂರ್ಣಮದಃಪೂರ್ಣಮದ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ್ರೀಕೃಷ್ಣಾರ್ಪಣಮಸ್ತು